ವಂದೇ ಜಯತಿ ಜಗಿ ಮಾಸ್ತೆ ವಚನ ವಚನ ಸಕಲ ಕುಶಲ ಪಾತ್ರ ಹಿಂದಿನ ತರಗತಿಯಲ್ಲಿ ಒಂಬತ್ತನೆಯ ಸೂತ್ರದಿಂದ ಹದಿಮೂರನೆಯ ಸೂತ್ರದವರಿಗೆ ನೋಡಿದ್ದೆವುದಾಸೀನತ ಇದೆಲ್ಲದಕ್ಕೂ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅನನ್ಯತಾ ಅಂದರೆ ಏನು ತದ್ವಿರೋಧಿಷು ಉದಾಸೀನತಾ ಅಂದರೆ ಏನು ಲೋಕವೇದೇಶು ತದಾಚರಣ ತದ್ವಿರೋ ಉದಾಸೀನತ ಇದು ಉದಾಸೀತ ವ್ಯಾಖ್ಯಾನವನ್ನು ಕೊಟ್ಟನು ನಂತರ ನಿಶ್ಚಯ ದಾಢ್ಯ ರಕ್ಷಣಾ ನಿಶ್ಚಯ ದೃಢವಾದ ಮೇಲೂ ಭಕ್ತನಾದವನು ಶಾಸ್ತ್ರವನ್ನು ರಕ್ಷಣೆ ಮಾಡಬೇಕು ಅದನ್ನು ನಾವು ತರಗತಿಯಲ್ಲಿ ಸವಿಸ್ತಾರವಾಗಿ ರಕ್ಷಣೆ ಏನು ಅದರ ರಕ್ಷಣಾಕ್ಕೆ ಮಾಡಬೇಕು ಆದರೆ ಭಕ್ತಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತವನು ಶಾವನ ರಕ್ಷಣೆಯನ್ನು ಯಾಕೆ ಮಾಡಬೇಕು ಹಾಗೆಯೇ ಇನ್ನೂ ಸರಿಯಾಗಿ ಭಕ್ತಿಯಲ್ಲಿ ಪರಿಪಕ್ವತೆಯನ್ನು ಹೊಂದದೇ ಇರತಕ್ಕಂಥವನು ಅವನು ಶಾವೀತ್ಯ ಯಾಕೆ ಹೋಗಬೇಕು ಹೋಗದೆ ಹೋದರೆ ಏನಾದರೆ ಮುಂದಿನ ಸೂತ್ರದಲ್ಲಿ ಹೇಳಿದ್ದಾರೆ ಅನ್ಯಥಾ ಪಾತಿಥ್ಯ ಶ ಇಲ್ಲದೇ ಹೋದರೆ ಬಿದ್ದು ಬೀಳುವಂತಹ ಆಧ್ಯಾತ್ಮಿಕವಾಗಿ ಚ್ಯುತವಾಗುವಂತಹ ಭಯವಿದೆ ಶಯವಿದೆ ಇದಿಷ್ಟನ್ನು ಸಾಧನೆಯ ಅಂತಗಳಲ್ಲಿ ಈ ಸೂತ್ರಗಳ ಋಷಿ ಆದಂತಹ ನಾಲ್ವರು ನಮಗೆ ವ್ಯಾಖ್ಯಾನವನ್ನು ನೀಡ್ತಾ ಬಂದಿದ್ದಾರೆ ನಂತರ ನೋಡಿ ಹದಿನಾಲ್ಕನೇ ಸೂತ್ರವಾಗಿತ್ತು ಲೋಕೋಪಿ ತಾವದೇವ ಲೋಕದ ವಿಷಯದಲ್ಲಿಯೂ ಕೂಡ ಭಕ್ತನಾದವನು ಹೇಗೆ ಕೊಡ್ತಾನೆ ಭೋಜನಾದಿ ವ್ಯಾಪಾರಸ್ತು ಆ ಶರೀರ ಧಾರಾ ಅವನ ಊಟ ಮಾಡುವುದೇ ಆಗಲಿ ಉಸಿರಾಡುವುದೇ ಆಗಲಿ ಕೂತ್ಕೊಳ್ಳುವುದೇ ಆಗಲಿ ನಡೆದೇ ಆಗಲಿ ಅಥವಾ ಸಾಮಾನ್ಯ ಲೌಕಿಕ ವ್ಯವಹಾರಗಳು ಎಂದಿನಂತೆಯೇ ನಡೆದುಕೊಂಡು ಹೋಗ್ತವೆ ಅದರಲ್ಲಿ ಯಾವ ವಿಶಿಲ್ಲ ಶ್ರೀಮಾತ ಶಾರವಾದೇವಿಯರಿಗೆ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿಯನ್ನು ಪಡೆದನ್ನು ಆಧ್ಯಾತ್ಮಿಕವಾಗಿ ಸಿದ್ಧಿಯನ್ನು ಪಡೆದನ್ನು ಹೇಗಿರ್ತಾನೆ ಅವನಿಗೆ ಏನಾದರೂ ವಿಷಯವಾಗಿ ಕೋಡಿರ್ತದೆಯೇ ಅಥವಾ ಏನಾದರೂ ಒಂದು ಪವಾಡವನ್ನು ಮಾಡ್ತಾನೆಯೇ ಅದಕ್ಕೆ ಶಾರವಾದೇವಿಯರು ಅಷ್ಟಜವಾಗಿ ಉತ್ತರ ಹೇಳ್ತಾರೆ ಯಾಕೆಂದ್ರೆ ಅವರು ಆಧ್ಯಾತ್ಮಿಕ ತುತ್ತ ತುದಿಗೆ ಮುಟ್ಟಿದಂತಹ ಒಂದು ಶಕ್ತಿ ಅಷ್ಟೇ ಏನಪ್ಪಾ ಆಧ್ಯಾತ್ಮಿಕ ಮಾರ್ಗ ಮಾರ್ಗದಲ್ಲಿ ಸಿದ್ಧಿಯನ್ನು ಪಡೆದು ಏನಿರುತ್ತವೆಯೇ ಅವನು ಎಲ್ಲರಂತೆಯೇ ಒಳ್ಳೆಯ ಪರಿಣಾಮವಾಗ್ತದೆ ಭಜನಾದಿ ವ್ಯಾಪಾರ ಏನಿದೆಯೋ ನಡೆದಾಡುವುದು ಮಾತುಕತೆಯಾಗುವುದು ಇತ್ಯಾದಿಗಳು ಅವನು ಹಿಂದಿನಿಂದ ಹುಟ್ಟಿದಾದನಿಂದ ಯಾವ ರೀತಿ ಅವನಿಗೆ ಸಂಸ್ಕಾರ ಆಗಿರುತ್ತದೋ ದೇಹಕ್ಕೆ ಆ ಸಂಸ್ಕಾರ ಹಾಗೆಯೇ ನೆಡ್ಕೊಂಡು ಬರುತ್ತಿರುತ್ತದೆ ಹೇಗೆ ಅಂತ ಹೇಳಿದ್ರೆ ಇದು ಕುಂಬಾರನ ಚಕ್ರ ಇದೆ ಕುಂಬಾರನ ಚಕ್ರವನ್ನು ಅವನು ಅವೆ ತಿರುಗಿಸಿ ಬಿಟ್ಟರೆ ನಂತರ ಅವನು ಮುಟ್ಟುವುದಿಲ್ಲ ಅವನು ಕೋಲು ಚಕ್ರಕ್ಕೆ ಸಂಪಯುವುದಿಲ್ಲ ಆದರೂ ಕೂಡ ಚಕ್ರ ತಿರುಗುತ್ತದೋ ಇಲ್ವೋ ಸ್ವಲ್ಪ ಕಾಲದವರೆಗೆ ಆದರೂ ತಿರುಗಿ ಇರ್ತದೆ ಏನದು ಸಂಸ್ಕಾರ ಸೈನ್ಸ್ನಲ್ಲಿ ಬೇರೆ ಏನೋ ಅದಕ್ಕೆ ವಿವರಣೆಯನ್ನು ಕೊಡಬಹುದು ಕೈನಟಿಕ್ ಎನರ್ಜಿಯೋ ಪೊಟೆನ್ಷಿಯಲ್ ಎನರ್ಜಿಯೋ ವಿವರಣೆಗಳನ್ನು ಕೊಡಬಹುದು ಆದರೆ ನಾವು ಅದೇ ಎನರ್ಜಿಯ ಆಧ್ಯಾತ್ಮಿಕ ಜೀವನದಲ್ಲಿ ಸಂಸ್ಕಾರ ಅಂತ ಹೇಳ್ಬೋದು ಇದೇ ನಮ್ಮ ಪ್ರತಿಯೊಂದು ನಿಮಿಷದ ಪ್ರತಿಯೊಂದು ವ್ಯಾರಕ್ಕೂ ಕೂಡ ಚಾಲನೆಯನ್ನು ನೀಡ್ತಾ ಇರತಕ್ಕಂಥದ್ದು ಇದು ಸಂಸ್ಕಾರ ಅದನ್ನೇ ಸೇ ಕರ್ಮಯೋಗದ ಪ್ರಥಮ ಉಪನ್ಯಾಸದಲ್ಲಿ ಅವರು ಹೇಳಿದರು ಕರ್ಮ ಅಂಡ್ ಇಟ್ಸ್ ಇಫೆಕ್ಟ್ ಆನ್ ಕ್ಯಾರೆಕ್ಟರ್ ಕರ್ಮ ನಮ್ಮ ಮೇಲೆ ಯಾವ ರೀತಿ ನನ್ನ ಪರಿಣಾಮವನ್ನು ಪ್ರಭಾವವನ್ನು ಬೀರ್ತದೆ ಈಗ ನಾವು ಮಾಡುವ ನಮ್ಮ ಮನಸ್ಪೂರ್ವಕವಾಗಿ ಮಾಡತಕ್ಕಂತಹ ಕರ್ಮ ನಮ್ಮ ಮುಂದಿನ ಕರ್ಮದ ಮೇಲೆ ಪರಿಣಾಮ ಬಿದ್ದಿರದೆ ನಮ್ಮ ವ್ಯಕ್ತಿತ್ವದ ಮೇಲೆ ಚಾರಿತ್ರಕ ಮೇಲೆ ಪರಿಣಾಮವನ್ನು ಬೀರ್ತಿರ ಆದ್ದರಿಂದ ನಾವು ಮಾಡುವ ನಾವು ಮಾಡುವಂತಹ ಆಲೋಚನೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾನೆ ಸ್ವಾಮಿ ಅದೇನೇ ಹೇಳ್ರಿ ಆದರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಅಂದ್ರೆ ಸಂಸ್ಕಾರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅವನಿಗೆ ಪವಾಡ ಮಾಡುವುದಿಲ್ಲ ಆಧ್ಯಾತ್ಮಿಕ ವ್ಯಕ್ತಿ ಆಡದ ಅಂದ್ರೆ ಅವನ ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ ಅಂತಲೇ ಅವನಿಗೆ ಸಿದ್ಧಿ ಇದೆ ಅಂದ್ರೆ ಅವನಿಗೆ ಭಕ್ತಿ ಸಿದ್ಧ ಸಿದ್ಧಿಸಿಲ್ಲ ಅಂತಲೇ ಲೇತ ಅವನ ಜೀವನವೇ ಒಂದು ಒಬ್ಬನ್ ಗುರುವಿನ ಬಳಿ ಬರ್ತಾನೆ ಹಲವಾರು ಸಾಗೇರಿಗಳನ್ನ ಸಮುದ್ರವನ್ನು ದಾಟಿ ಜೆನ್ ಗುರುವಿನ ಬಳಿ ಬರ್ತಾನೆ ಬಂದುಬಿಟ್ಟು ಅವನ ಹತ್ರ ಎಲ್ಲ ಮಾತುಕತೆ ಆಗುತ್ತೆ ಗುರುಗಳ ಹತ್ರ ಅವನೊಂದು ಉಪದೇಶವನ್ನು ನೀಡ್ತಾನೆ ಸಾಮಾನ್ಯ ಉಪದೇಶ ಅದನ್ನು ನೀಡಿ ಹೋಗುವಾಗ ದ್ವಾರದಲ್ಲಿ ಆ ಗುರುವಿನ ಶಿಷ್ಯ ಶಿಷ್ಯನ ಬಳಿ ಅವನು ಹೇಳ್ತಾನೆ ಏನೋ ನಿಮ್ಮ ಹುಟ್ಟುಗಳಲ್ಲಿ ಯಾವುದೇ ರೀತಿಯ ಪವಾಡವನ್ನು ನಾವು ನೋಡ್ಲಿಲ್ವಲ್ಲ ಹೊರಗಡೆ ಜನ ಯಾವ ರೀತಿ ಇದ್ದಾರೆ ಅದೇ ರೀತಿ ನಿಮಗೂ ವ್ಯವಹರಿಸ್ತಾ ಇದ್ದಾರಲ್ಲ ಅದೇ ರೀತಿ ಮಾತು ಅದೇ ರೀತಿ ಒಡನಾಟ ಏನೋ ಏನು ಪವಾಡವನ್ನೇ ತೋರಿಸ್ಲಿಲ್ವಲ್ಲ ನಾನು ಎಷ್ಟೊಂದು ಪವಾಡವನ್ನು ನಿರೀಕ್ಷಿಸಿದ್ದೆ ಅಂತ ಆಗ ಆ ಶಿಷ್ಯವನು ಮಾತಾಡ್ತಾನೆ ನಿಜವಾದ ಪವಾಡ ಅಂತ ಹೇಳಿದ್ರೆ ನಿಜವಾದ ಪವಾಡ ಅಂತ ಹೇಳ್ದೆ ಪ್ರಕೃತಿಯನ್ನು ಬಗ್ಗಿಸುವುದು ಅಲ್ಲ ಅದು ದೈನಂದಿನ ಜೀವನದಲ್ಲಿ ಸೈನ್ಸ್ ಮಾಡ್ತಾ ಇದೆ ಆದರೆ ನಿಜವಾದ ಪವಾಡ ಅಂತ ಹೇಳಿದ್ರೆ ಭಗವಂತನ ಇಚ್ಛೆಗೆ ಮಣಿದು ಜೀವನ ನಡೆಸ ಅತ್ಯಂತ ಕಷ್ಟಕರವಾದಂತಹ ಕೆಲಸ ಪ್ರತಿಯೊಂದು ಪ್ರಲ್ಲಿ ಪ್ರತಿಯೊಂದು ಘಟನೆಯಲ್ಲಿಯವರು ಜೀವನದ ಪ್ರತಿಯೊಂದು ಆಗ ಹೋಗಿರೋ ಹೇ ಪರಮಾತ್ಮ ತೇನವಿನ ತ್ರಣವಪಿನ ಚಲಿ ಅಂತ ಸ್ಥಿರವಾಗಿ ಯಾವ ಮನುಷ್ಯನಲ್ಲಿ ಬೇರೂರಿರ್ತದೋ ಆಗಲಿ ಪವಾಡಗಾರ ಯಾಕೆ ಅಂತ ಹೇಳಿದ್ರೆ ಅವನು ತನ್ನ ನೋಡುವಂತಹ ದೃಷ್ಟಿಯನ್ನೇ ಬದಲಾಯಿಸಿಕೊಂಡಿದ್ದಾನೆ ಅದ ಕಷ್ಟಕರವಾದಂತಹ ಸುಲಭ ಪವಾಡಕ್ಕೆ ಅಭ್ಯಾಸ ಹೊಂದಿದ್ರೆ ಸಾಯ ಅಭ್ಯಾಸ ಅನ್ನೋ ಶಕ್ತಿ ಇದೆಯಲ್ಲ ಅದು ಎಂತ ಪ್ರಮಾಣವನ್ನು ಸಿದ್ಧಿಸಿದೆ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಪ್ರಾಣಾಯಾಮದ್ದೋ ಆಸನಗಳದ್ದೋ ಅಥವಾ ಮಂತ್ರದ್ದೋ ಅಥವಾ ಗುಟಿಕಾದಿಗಳದ್ದೋ ಅದರಿಂದ ಸುಲಭವಾಗಿ ಸಿದ್ಧಿಸ್ಬಿಡ್ತದೆ ಅದು ಕಷ್ಟವೇ ಅದು ಸುಲಭ ಏನಲ್ಲ ಅದು ಈ ಒಂದು ಜೀವನ ಭಗವಂತನ ಇಚ್ಛೆಗೆ ಶರಣಾಗಿ ಬದುಕುವಂತಹ ಜೀವನಕ್ಕಿಂತ ಅದು ಅತ್ಯಂತ ಸುಲಭ ಭಗವಂತನ ಇಚ್ಛೆಗೆ ಮಣಿದು ತನ್ನ ಜೀವನವನ್ನು ರೂಪಿಸಿಕೊಡುವುದು ಅತ್ಯಂತ ಕಷ್ಟದ ಕೆ ಆದರೆ ಯಾರು ಅದನ್ನು ಸಾಧಿಸಿದ್ದಾನೆಯೋ ಅವನೇ ಸಿದ್ಧಪುರುಷ ಅವನೇ ಪವಾನ ಪುರುಷ ಇದು ನಾವು ನೋಡಬೇಕಾಗಿದೆ ಇದರಲ್ಲಿ ಏನು ಹೇಳಿಕೆ ನಾನು ಬಯಸುತ್ತೆ ಅಂತ ಹೇಳಿದ್ರೆ ನಮಗೂ ಅವರಿಗೂ ಹೊರಗಡೆ ನೋಡಲಿಕ್ಕೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಶ್ರೀರಾಮಕೃಷ್ಣನ ಹತ್ತಿರದಿಂದ ನೋಡಿದವರು ಅವರು ಶೂಸ್ಗೆ ಪಾಲಿಶ್ ಮಾಡಿಕೊಡ್ತಾ ಇದ್ರು ಬೇಸಿಗೆ ಕಾಲದಲ್ಲಿ ಆ ಬೀಸಣಿಗೆಯನ್ನು ನೀರಿನಲ್ಲಿ ಅದ್ದಿ ಬೀಸಿಕೊಳ್ತಾ ಇದ್ರು ಒಬ್ಬರು ಕೇಳಿದ್ರು ಕೊರವಾಗಿಲ್ಲ ನಿಮಗೂ ಇದೆಲ್ಲ ಸೊಗಸು ಇದೆ ಅಂತ ಅದಕ್ಕೆ ಶ್ರೀರಾಮಕೃಷ್ಣ ತಮಾಷೆಯಾಗಿ ಮಾತಾಡ್ತಾರೆ ಯಾಕೆ ಇರಬಾರ ಅಂತ ಅದಕ್ಕೆಲ್ಲ ಜಾಸ್ತಿ ಬೆಲೆ ಕೊಡಬೇಡಿ ಇಲ್ಲ ಹೊರಗಡೆಲಿಕ್ಕೆ ಬರಬೇಕು ಯಾಕಂದ್ರೆ ನಿಮ್ಗೆ ಕುಂಭಮೇಳದಲ್ಲಿ ಹೋಗಿದ್ರೆ ಈ ಬಾಹ್ಯ ಆಚರಣೆಗಳ ತೊಡಗುವ ಬೇಕಾದಷ್ಟು ಜನ ಸಿಗ್ತಾರೆ ಮಂಕು ಬೂದಿ ಎರಚಿ ಅವರ ಮೋಸ ಮಾಡುವಂತಹ ಸಿದ್ಧ ಪುರುಷರು ಅಂತ ಹೇಳಿಕೊಳ್ಳೋರು ಬೇಕಾದಷ್ಟು ಜನ ಸಿಗ್ತಾರೆ ಮಣ್ಣಿನಲ್ಲಿ ತಮ್ಮ ಮುಕ್ಕಾಲ್ ದೇಹವನ್ನ ಮುಚ್ಚಿಕೊಂಡು ತಾವು ಇಷ್ಟು ದಿವಸಗಳವರೆಗೆ ಉಪವಾಸವಾಗಿ ಇರ್ತೇವೆ ಅಥವಾ ಭೂಮಿ ಕೆಳಗೆ ಹೋಗಿ ಅದನ್ನು ತುಂಬ ಎಷ್ಟು ವರ್ಷ ಆದರೂ ನಾನು ಅದರಿಂದ ಬರುವುದಿಲ್ಲ ಹೊರಗಡೆ ಬರುವುದಿಲ್ಲ ಅಂತ ಹೇಳಿ ಅವರು ಬೇರೆ ಮಾಡಿಕೊಂಡಿರ್ತಾರೆ ಅದು ಬೇರೆ ವಿಷಯ ಹೇಳಿದ್ದು ಯಾರ ಹೊರ ಠಳಕನ್ನೇ ಬಯಸಿ ಇಂಥವರ ಬಳಿಗೆ ಹೋಗ್ತಾರೋ ಅದನ್ನೇ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಅಂತ ತಿಳ್ಕೊಳ್ತಾರೋ ಅವರಿಗೆ ಸಿಗುವುದು ಜಳ್ಳು ಸಿದ್ಧಿಗಳು ಕೂಡ ಜಳ್ಳು ಭಕ್ತನಾದವನಿಗೆ ಭಗವಂತ ಮತ್ತು ಅವನ ಪ್ರೀತಿ ಅದರ ಹೊರಗಿ ಇನ್ನೆಲ್ಲವೂ ನಿಸ್ಸಾರ ನಿಸ್ ಸತ್ವವಿಲ್ಲದ್ದು ಚರಟ ಹೀಗಾಗಿ ಅವನು ಅವುಗಳನ್ನ ಬಯಸುವುದಿಲ್ಲ ಅವನು ನೋಡ್ತಕ್ಕಂಥದ್ದು ಒಳಗಡೆ ಪ್ರೀತಿ ಎಷ್ಟಾಗಿದೆ ಭಗವಂತನ ಪ್ರೀತಿ ಎಷ್ಟು ಎಷ್ಟು ಹೆಚ್ಚಾಗಿದೆ ಇದನ್ನು ನಾವು ನೋಡಬೇಕಾಗಿತ್ತು ಹೇಳಿ ನಂತರ ಈ ನಿಶ್ಚಯ ದೃಢವಾಗುವುದು ಅಂತ ಹೇಳಿದರು ಈ ನಿಶ್ಚಯ ದೃಢವಾಗುವುದಕ್ಕೆ ಲಕ್ಷಣವಿದೆಯೋ ಇಲ್ಲಿಯ ತನಕ ನಾವು ಭಕ್ತಿಯ ಲಕ್ಷಣಗಳನ್ನು ನೋಡಬಹುದು ದೃಢ ನಿಶ್ಚಯಕ್ಕೂ ಲಕ್ಷಣಗಳಿದೆಯೋ ಲಕ್ಷಣ ಅಂದ್ರೆ ಏನು ಲಕ್ಷಣ ಅಂದ್ರೆ ಏನು ಅಂದ್ರೆ ಲಕ್ಷ್ಯವನ್ನು ಯಾರು ವಿವರಿಸುತ್ತದೆಯೋ ಅದೇ ಲಕ್ಷಣ ಈಗ ನಿಮ್ಮ ಉದಾಹರಣೆ ಕೊಡ್ತೇವೆ ಜಾಸ್ತಿ ಅದ್ರ ಟೆಕ್ನಿಕಲ್ ಇದಕ್ಕೆ ಹೋಗುವುದಿಲ್ಲ ನ್ಯಾಯದಲ್ಲಿ ಬಿಡುತ್ತೆ ನ್ಯಾಯದಲ್ಲಿ ಅದು ಬೆಳೆಸ್ತಾರೆ ಒಬ್ಬ ಹೊಸನಾಗಿ ಹಸು ಅಂತ ಇದ್ದಾನೆ ಅವನಿಗೆ ಹೇಗೆ ವಿವರಿಸಬೇಕು ಹಸುವನ್ನು ಅವನಿಗೆ ಗೊತ್ತಿಲ್ಲ ಆಗ ಇವತ್ತೆ ಕೊಂಬು ಬಾಲ ಮತ್ತು ಸಾಸ್ನ ಗಂಗೆದಗಳು ಅಂತ ಹೇಳ್ತಾರೆ ಅವರು ಈ ಮೂರು ಇರ್ತಕ್ಕಂಥದ್ದು ಹಸು ನೋಡಪ್ಪ ಅಂತ ಅವನು ಹೋಗಿ ಇವನಿಗೆ ಹಾ ಹೌದು ಎಲ್ಲೆಲ್ಲಿ ಕೊಂಬು ಗಂಗೆದಗಳು ಬಾಲ ಇರ್ತದೆಯೋ ಅದೆಲ್ಲ ಹಸು ಅನ್ನುವಂಥ ಬುದ್ಧಿ ಬರ್ತದೆ ಇದು ಲಕ್ಷ್ಯ ಅಂದ್ರೆ ಹಸು ಲಕ್ಷಣ ಅಂದ್ರೆ ಅದರೊಳಗೆ ಏನೇನು ಇರ್ತದೆಯೋ ಯಾವುದನ್ನು ಹೇಳುದೂ ಅಂತ ಗೊತ್ತಾಗ್ತದೆಯೋ ಅದು ಲಕ್ಷಣ ಡೆಫನೇಷನ್ ಅಂತ ಹೇಳ್ಬೋದು ಡೆಫನೇಷನ್ ಅಂತ ಹೇಳಬಹುದು ಹಾಗೆಯೇ ಈಗ ನಿಶ್ಚಯ ಭಕ್ತಿ ದೃಢವಾಗುವವರೆಗೂ ಅಂತ ಹೇಳುವುದು ಈ ಭಕ್ತಿ ದೃಢವಾಗುವುದಕ್ಕೆ ಲಕ್ಷಣವಿದೆಯೋ ಇದೆ ಅದಕ್ಕೆ ನಾರದರು ನಾನು ಸೂತ್ರ ಪಾಠ ಪ್ರಾರಂಭವಾಗ ಮುಂಚೆ ನಿಮ್ಗೆ ಹೇಳಿದೆ ಯಾಕೆ ನಾರದರು ತಾವು ಭಕ್ತಿ ಶಾಸ್ತ್ರವನ್ನು ಶುರು ಮಾಡಬೇಕಾಯಿತು ನಾರದರ ಸಮಯಕ್ಕೆ ಅನೇಕ ಶಾಸ್ತ್ರಕಾರರು ಅವರು ತಮ್ಮ ತಮ್ಮ ರೀತಿಯಲ್ಲಿ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತಾ ಅದರಲ್ಲಿ ಯಾರು ಅಷ್ಟಾಗಿ ಸಿದ್ಧಿಯನ್ನು ಪಡೆದಿಲ್ಲವೋ ಅಂದರೆ ಭಕ್ತಿಯಲ್ಲಿ ಉನ್ನತಿಗೆ ಔನ್ನತ್ಯಕ್ಕೆ ಏರಿಲ್ವೋ ಅಂಥವರು ಇದು ಅಂಥವರು ಭಕ್ತಿಯ ಹೆಸರಿನಲ್ಲಿ ಅನೇಕ ಕಂದಾಚಾರಗಳನ್ನು ಬೇಡಿರತಕ್ಕಂಥದ್ದನ್ನ ಸೇರಿಸಿದ್ರು ಈಗ ಜನಕ್ಕೆ ಕನ್ಫ್ಯೂಷನ್ ಆಯಿತು ಆಯಿತು ಅಯ್ಯೋ ಇವರು ಹೀಗೆ ಹೇಳ್ತಾರೆ ಅವ್ರು ಹಾಗೆ ಹೇಳ್ತಾರೆ ಅವರು ಇನ್ನು ಮುಂದೆ ಅವರ ಹೇಳ್ತಾರೆ ಯಾವುದು ಭಕ್ತಿ ಆಗ ಅಲ್ಲಿ ಈ ವಿಷಯಗಳು ನಾರದು ಬರಬೇಕಾಯಿತು ನೋಡಿ ನನ್ನ ಅನುಭವದ ಆಧಾರದ ಮೇಲೆ ಇದು ಭಕ್ತಿ ಅದಕ್ಕೋಸ್ಕರ ಅವರು ಶಾಸ್ತ್ರವನ್ನು ರಚಿಸಿದ್ರು ಜನರ ಮನಸ್ಸಿಗೆ ಯಾವುದೇ ಸಮಯಕ್ಕೂ ಅವಕಾಶವಿರಬಾರದು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಭಕ್ತಿ ಶಾಸ್ತ್ರವನ್ನು ರಚಿಸಿದ್ರು ಅಂದರೆ ಆಗಿನ ಕಾಲದಲ್ಲಿ ನಾರದನಿಗಿಂತ ಹಿಂದೆಯೂ ಮತ್ತು ನಾರದರ ಸಮಕಾಲೀನರಲ್ಲಿ ಅಂತ ಹೇಳುವುದು ಅನೇಕ ಭಕ್ತಿ ಆಚಾರಗಳು ಈಗ ನಾಡವರು ಅಂತಹ ಭಕ್ತಿಯ ಆಚಾರದಲ್ಲಿ ಯಾರು ಅವರ ದೃಷ್ಟಿಯಲ್ಲಿ ಭಕ್ತಿಯ ಪರಾಕಾಂಕ್ಷೆಯನ್ನು ಮುಟ್ಟಿದವರೋ ಅವರ ಕೆಲವು ಹೆಸರುಗಳನ್ನು ಉಲ್ಲೇಖಿಸಿ ಅಥವಾ ಹೇಳ್ತಾ ಭಕ್ತಿ ದೃಢವಾದವಾಗಿದೆ ಅಂತ ಹೇಳಬೇಕಾದ್ರೆ ಆ ಭಕ್ತದಲ್ಲಿ ಕಾಣುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಲಕ್ಷಣಾನಿ ತಲ್ಲಕ್ಷಣೆ ನಾನಾ ಭೇದಾತ ತತ್ ಅಂದರೆ ಭಕ್ತಿ ದೃಢವಾಗಿದೆ ಅನ್ನುತ್ತಾರೆ ವಾಚ್ಯಂತೆ ಹೇಳುತ್ತಾರೆ ನಾನಾ ಮತಭೇದಾತ್ ನಾನಾ ಅನೇಕ ಮತಭೇದಗಳ ಒಂದು ದೃಷ್ಟಿಯಿಂದ ಅನೇಕ ಮತಗಳ ಭೇದವಿದ್ದು ಮತ ಅಂತ ಹೇಳಿದ್ರೆ ಅಭಿಮತ ಅವರ ಒಪೀನಿಯನ್ಸ್ ಅಂತ ಹೇಳ್ಬೋದು ಹ್ಮ್ ಈಗ ಏನದು ಅಂತ ಹೇಳ್ತಾರೆ ಹದಿನಾರನೇ ಸೂತ್ರದಲ್ಲಿ ಪೂಜಾದಿಶು ಅನುರಾಗ ಇದೆ ಪಾರಾಶರ್ಯ ಯಾರಿದು ಪಾರಾಶರ್ಯರು ಇದರಲ್ಲಿ ಎರಡು ಅರ್ಥವು ಅಂತ ಒಂದು ಪರಾಶರ ಮತವೇ ಪಾರಾಶರ್ಯ ಪರಾಶರ ಮುನಿಗಳಿದ್ರು ವಸಿಷ್ಠರ ಪುತ್ರರು ಶಕ್ತಿ ಶಕ್ಲ ಪರಾಶರ ಈ ಪರಾಶರರ ಮತ ಒಂದಿತ್ತು ದೇವರು ಹೇಳುವ ಪ್ರಕಾರ ವಿಷ್ಣು ಪುರಾಣವನ್ನ ವ್ಯಾಸರು ರಚಿಸಿದ್ದಲ್ಲ ಪರಾಶರರೇ ರಚಿಸಿತ್ತು ಅನ್ನುವಂಥ ಮತ ಇತ್ತು ಸಂಪ್ರದಾಯ ಇತ್ತು ವಿಷ್ಣು ಪುರಾಣ ಅತ್ಯಂತ ಪುರಾತನವಾದಂತಹ ಪುರಾಣ ಅವರ ಮ ಅಂತಲೂ ಹೇಳ್ಬೋದು ಇಲ್ಲದೆ ಹೋದ್ರೆ ಪರಾಶರನ ಮ ಮಗ ಆ ಪರಾಶರನ ಮಗನಿಗೂ ಪರಾಶರಿ ಅಂತ ಕನಸ ಈಗ ಕೃಷ್ಣನಿಗೆ ವಾದೇವನು ಯಾಕೆ ವಸುದೇವನ ಮಗ ವಾಸುದೇವ ಹಾಗೆ ಈಗ ಔದ್ದಾಲಕಿ ಅಂತ ಒಬ್ಬ ಯಾಕೆ ಅಂತ ಅವರ ತಂದೆ ಉದ್ದಾಲಕ ಆರು ಉದ್ದಕ ಆರುಣಿಯ ಮಗ ಔದ್ದಕಿ ಅವರ ಪುತ್ರಿ ಆ ಒಂದು ರೀತಿಯ ಹೆಸರುಗಳೇ ಬರ್ತದೆ ಅವರುಣನ ಮಗ ಆರುಣಿ ಹೀಗೆ ಇಲ್ಲಿ ವ್ಯಾಸರಿ ಪರಾಶರ ಪುತ್ರರು ಸತ್ಯವತಿಯ ಸುತರು ಭಾಗ್ಯ ಮುನಿಗಳು ಹೇಳು ಈ ರೀತಿ ಹೇಳುವುದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಇನಿಷಿಯಲ್ಲೇ ಬೇಕಾಗಿಲ್ಲ ಈಗಿನಲ್ಲಿ ಇನ್ಶ್ ಬಿ ಎನ್ ಅಂತ ಏನಂದರೆ ಬಿ ಫಾರ್ ಬ್ಯಾಂಗ್ಳೂರ್ ಇವರು ಬೆಂಗಳೂರಿನವರು ಎನ್ ಫಾರ್ ನಾಗೇಂದ್ರ ಅಥವಾ ತಂದೆಯ ಹೆಸರು ಏನೋ ಒಂದು ಇರುತ್ತೆ ಹಾಗೆ ಇವರ ತಂದೆ ಇಂಥವರು ಇವರು ಇಂಥ ಊರಿನವರು ಅಂತ ತಿಳ್ಕೊಳ್ಬೇಕು ಆದರೆ ನಮ್ಮ ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿ ತದ್ದಿತ ಪ್ರತ್ಯಯಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ತದ್ದಿತ ಪ್ರತ್ಯಯಗಳಿಂದ ಇವರು ಯಾವ ಊರಿನವರು ಯಾರ ಮಕ್ಕಳು ಅಥವಾ ಯಾರ ಗೋತ್ರದವರು ಯಾರ ಋಷಿ ವಂಶ ಹುಟ್ಟಿದವರು ಎಲ್ಲ ಗೊತ್ತಾಗ್ತಾರೆ ಪಾಂಚಾಲ ಅಂತ ಹೇಳ್ತಾರೆ ಪಂಚಾಲ ಅನ್ನುವಂಥ ಜನಾಂಗ ಅದಕ್ಕೆ ಸೇರಿದವರು ಆ ಟ್ರೈಬ್ ಅಂತ ಹೇಳ್ಬೋದು ಆಗಿನ ಕಾಲ ಅನೇಕ ಟ್ರೈಬ್ಸ್ಗಳು ಇರ್ಬೋದು ಜನ ಬೂಢಗಳು ಇರ್ಬೋದು ಹಾಗೆ ಕುಂತಿ ಭೋಜ ಬರ ಅವನು ಕೂಡ ಗಂಧಾರ ಗಾಂಧಾರ ಗಂಧಾರ ದೇಶವು ಆಡ್ತಕ್ಕಂಥ ಗಾಂಧಾರ ಹಾಗೆಯೇ ಇಲ್ಲಿ ಪರಾಶರ ಮಗನು ಅತ್ಯಂತ ವಿಶಾಲ ಬುದ್ಧಿಯು ಓಜಸ್ವಿಯು ತೇಸ್ವಿಯು ಸಮಸ್ತ ವೇದವನ್ನು ನಾಲ್ಕು ವಿಭಾಗವಾಗಿ ವಿಂಗಡಿಸಿ ನಮಗೆ ಅತ್ಯಂತ ಸುಲಭ ಕೊಟ್ಟವರು ಇವತ್ತು ಯಾರು ನಾಮ ಯಾರ ಹೆಸರಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸ್ತೇವಿಯೋ ಇಡೀ ಭಾರತಕ್ಕೆ ಗುರುಪ್ರಾಯರೂ ವ್ಯಾಸ ಮಹರ್ಷಿಗಳನ್ನ ಇಲ್ಲಿ ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ ಅಂತ ಅವರ ಮತವನ್ನು ಹೇಳ್ತಾ ಏನು ಹೇಳ್ತಾರಂತೆ ಪಾರಾಶರ್ಯರು ವ್ಯಾಸಮುನಿಗಳು ಅಂತ ಹೇಳಿದ್ರೆ ಅನುರಾಗ್ಯ ಇತಿ ಅಂದ್ರೆ ಎಂದು ಎಂಬುದ ಒಂದಿಷ್ಟು ಸೆಂಟೆನ್ಸ್ ಹೇಳಿ ಹೀಗೆ ಅವರು ಹೇಳಿದ್ರು ಅಂತ ಹೇಳುವುದಕ್ಕೆ ಇತಿ ಅಂತ ನಾವು ಸೇರಿಸ್ತೇವೆ ಸಂಸ್ಕೃತ ಹಾಗೆ ಇಲ್ಲಿ ಪೂಜಾದಿಶು ಅನುರಾಗ ವ್ಯಾ ಏನು ಹೇಳಿದ್ರೆ ಒಬ್ಬನ ಮನಸ್ಸಿನಲ್ಲಿ ಒಬ್ಬನಿಗೆ ಭಕ್ತಿ ಮುಗಿಸಿದೆ ಅಂತ ಹೇಳಬೇಕಾದ್ರೆ ಲಕ್ಷಣ ಏನು ಅಂತ ಹೇಳಿದ್ರೆ ಪೂಜಾದಿಗಳಲ್ಲಿ ಅವನಿಗೆ ಅನುರಾಗ ಹುಟ್ಟಿ ಹುಟ್ಟಿರಬೇಕು ಪೂಜಾದಿಶು ಅನುರಾಗಿದು ಅನುರಾಗ ಅಂತ ಹೇಳಿದ್ರೆ ರಾಗ ಅಂತ ಹೇಳಿದ್ರೆ ಪ್ರೀತಿ ರಾಗ ಅನ ಗುಣ ನೀವು ಪ್ರೀತಿಸಿ ಬಿಡಿ ಭಗವಂತ ನಿಮ್ಮ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಇಪ್ಪತ್ತ ನಾಲ್ಕು ಇಂಟು ಎರಡು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅವನು ಪ್ರೀತಿಸದೆ ಹೋದರೆ ಉಸಿರಾಡಲಿಕ್ಕೆ ಸಾಧ್ಯವಿಲ್ಲ ಆ ಪ್ರೀತಿಸು ಯಾರು ನಮ್ಮನ್ನ ಅವಿರತವಾಗಿಯೂ ಪ್ರೀತಿಸ್ತಾ ಇದ್ದಾರೆಯೋ ಬೆಳಗಿಲ್ಲದ ಸ್ಥಾನವು ರಾತ್ರಿ ಚಂದ ನಕ್ಷತ್ರಗಳನ್ನು ನೀಡಿದವರು ಯಾರು ದಾರಿ ತಪ್ಪಿದಾಗಿಯೂ ದಾರಿ ಕೋಸ ಯಾರು ನೀವು ರಾತ್ರಿ ಕನ್ಸು ಕಾಣ್ತಿರಲ್ಲ ಆ ಕನ್ಸು ಕಾಣಬೇಕಾದ್ರೆ ಯಾವ ಟ್ಯಾಂಕ್ ಉಪಯೋಗಿಸ್ತೀವಿ ಕಾಣಿಸ್ತಲ್ಲ ಕನಸು ಕಣ್ಣಿಲ್ವಲ್ಲ ಅವಾಗ ಯಾವ ಕಣ್ಣಿಂದ ನೋಡ್ತೀರಿ ಗಾಢಿದ್ದೆಯನ್ನು ಕೂಡ ನೋಡ್ತಿರಲ್ಲ ಯಾರ ಕಣ್ಣಿಂದ ಕಣ್ಣು ಕೊಟ್ಟವನ್ ಗಾಢದಿದ್ದೆಯಿಂದ ಎದ್ದ ಮೇಲೂ ಕೂಡ ನನಗೇನೂ ಗೊತ್ತಾಗಲಿಲ್ಲ ನನ್ನ ಸ್ವಾಮಿನಿದ್ರೆ ಮಾಡಿದೆ ಅನ್ನುವಂಥ ಒಂದು ಭಾವನೆ ಉತ್ಪಾದನೆ ಆಗುತ್ತಲ್ಲ ನನ್ನ ಮನಸ್ಸಿನಲ್ಲಿ ಹೇಗೆ ಉತ್ಪಾದನೆ ಆಯಿತು ಕರುಣೆ ಅವನ ಪ್ರೀತಿ ಇಲ್ಲದೆ ಹೋದರೆ ಆ ಹೇಗೆ ಬಂತು ಹೀಗಾಗಿ ಅವನಿಗೆ ದುಷ್ಟರು ಶಿಕ್ಷಿತರು ಅಂದ್ರೆ ಒಬ್ಬರು ಇಲ್ಲ ದುಷ್ಟರ ಹಾಕ್ತಾನೆ ಊಟ ಆದ್ರೆ ಫಲವನ್ನು ಪಡಿತಕ್ಕಂಥದ್ದು ಅವರವರ ಕರ್ಮಕ್ಕೆ ಫಲವನ್ನು ಪಡಿತಾರೆ ಅವನಿಗೆ ಯಾವುದೇ ಒಂದು ಏನ್ ಹೇಳ್ತಾರೆ ಆರ್ಟಿ ನೈರ್ಗಣ್ಯ ದೋಷ ಇಲ್ಲ ಇವರು ಇವರು ಕಡಿಮೆ ಅಂತಿಲ್ಲ ಆದ್ರೆ ಎಲ್ಲ ತಮ್ಮ ಕರ್ಮಕ್ಕೂ ಇದನ್ನ ಕತ್ಕೊಳ್ಬೇಕು ಇಲ್ಲದೆ ಹೋದ್ರೆ ಹೊರಗಡೆ ಅವರು ವಾದಿಸ್ತಾ ಆ ರೀತಿ ನಾವು ಕೂಡ ನಮ್ಮ ಒಂದು ಮನಸ್ಸಲ್ಲಿ ಸಂಶಯಿಸ್ತಾರೆ ಆಗ್ತಾ ಇದೆಯಲ್ಲ ಜಗತ್ತಿನಲ್ಲಿ ಅನಾಚಾರಗಳಾಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಕಣ್ಣು ಮುಚ್ಕೊಂಡು ಇರೋಕೆ ಸಾಧ್ಯವೇನು ಭಗವಂತ ಒಂದೇ ಒಂದು ಸೆಕೆಂಡ್ ಕಣ್ಮುಚ್ಚಿದ್ರೆ ಇರುವುದಿಲ್ಲ ಇರುದಿಲ್ಲ ಆದರೂ ಕೂಡ ಅವನು ಹಾಕಿ ಬಿಟ್ಟಿದ್ದಾನೆ ಪ್ರತಿಯೊಬ್ಬರು ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಅಷ್ಟೇ ಮಕ್ಕಳಿಗೆ ಸ್ವಾತಂತ್ರ್ಯ ಅದು ಹೇಗೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ತುಂಬ ಸುಂದರವಾಗಿ ಹೇಳ್ತಾನೆ ಒಂದು ಹಸುವಿನ ಕೊರಳಿಗೆ ಹಗ್ಗವನ್ನು ಕಟ್ಟಿ ಒಂದು ಗೂಟ ಕಟ್ತಿದ್ವಿ ಆ ಹಸು ಆ ಗೂಟ ಮತ್ತು ಆ ಹಗ್ಗ ಎಷ್ಟು ಇದಿದೆ ಉದ್ದ ಇದೆ ಅಲ್ಲಿ ತನಕ ಅದು ಎಲ್ಲ ಕಡೆ ಹುಲ್ಲನ್ನು ಮೀಲ್ಕೊಳ್ತಾ ಇರುತ್ತೆ ತಮಾಷೆ ಏನಪ್ಪಾ ಅಂತ ಹೇಳಿದ್ರೆ ಹುಲ್ಲನ್ನು ತೀರುವಂತ ಆತರದಲ್ಲಿ ಈ ಹಸು ಸುತ್ತ ಸುತ್ತ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ತನ್ನ ಸ್ವಾತಂತ್ರ್ಯವನ್ನ ತಾನೇ ಕಡಿಮೆ ಮಾಡ್ತಾ ಇದೆ ಅದಕ್ಕೆ ಸ್ವಾತಂತ್ರ್ಯುನಃ ಬಿಟ್ಕೊಂಡು ಹೇಗೆ ಸುತ್ತಕೊಂಡಿತ್ತು ಹಾಗೇ ಬಿಡಿಸ್ಕೊಂಡು ಇನ್ನೊಂದಿಷ್ಟು ಹಾಯಾಗಿ ಸ್ವಲ್ಪ ದೂರದರ್ಶನದಲ್ಲಿ ಸ್ವಲ್ಪ ದೂರದರ್ಶನದಲ್ಲಿ ಓಡಾಡುವಂತ ಸ್ವಾತಂತ್ರ್ಯ ಇದೆ ಅಷ್ಟು ಸ್ವಾತಂತ್ರ್ಯ ಆ ಯಜಮನ ಕೊಟ್ಟಿದ್ದಾನೆ ಇದೆ ಅಲ್ಲಿ ಅದರಿಂದಲೇ ಇದೆ ಆದ್ರೆ ತನ್ನ ಸ್ವಾತಂತ್ರ್ಯವನ್ನು ತಾನೇ ಊರ್ಪಿನ ಬಾಣಿಸಿಕೊಳ್ತಾ ಇದೆ ಹಾಗೆಯೇ ಮನುಷ್ಯನಿಗೂ ಇಂತಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ತಾನೇ ಶಾಸ್ತ್ರವನ್ನು ಬರೆದು ಭಗವಂತನ ವಾಣಿಯೇ ಶಾಸ್ತ್ರ ಬರಲು ಹೇಳಿದ್ದಾನೆ ಹೋದರೆ ನನ್ನನ್ನು ಪಡೀತಿ ಈ ಮಾರ್ಗದಲ್ಲಿ ಹೋದರೆ ಸ್ವರ್ಗವನ್ನು ಪಡೀತಿ ಈ ಮಾರ್ಗದಲ್ಲಿ ಹೋದರೆ ಈ ಮಾರ್ಗದಲ್ಲಿ ಹೋದ್ರೆ ಸಂಸಾರ ಚಕ್ರದಲ್ಲಿ ತಿರುಗುತ್ತಾ ಇರ್ತೀನಿ ತೋರಿಸಿದ್ದಾನೆ ಶ್ರೇಯಸ್ ಯಾವುದು ಪ್ರೇಯಸ್ ಆರಿಸ್ಕೋದು ನಡೀತಾ ಇದು ಈಗ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಇಂತಹ ಪ್ರೀತಿಯನ್ನು ತೋರಿಸ್ತಾ ಇರುವಂತಹ ಭಗವಂತ ಅವನಿಗೆ ನಾವು ಪುನಃ ಪ್ರೀತಿಯನ್ನು ತೋರಿಸುವಂತದ್ದೇ ಅನುರಾಗ ಯಾರು ಅವಿರತವಾಗಿ ನಮ್ಮ ಮೇಲೆ ಪ್ರೀತಿಯನ್ನು ಒಸ್ತಾ ಇದ್ದಾನೆಯೋ ಅವನ ಮೇಲೆ ನಾವು ಅನು ಅಂತ ಹೇಳಿದ್ರೆ ಅನುಸರಿಸಿಕೊಂಡು ಬರತಕ್ಕಂಥದ್ದೇ ಅನುರಾಧ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಅನುರಾಗ ಪೂಜಾ ನು ಅನುರಾಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜೆ ಅನೇಕ ವಿಧಗಳು ಅದನ್ನ ನಾವು ಸ್ಥೂಲವಾಗಿ ವೈದಿ ಪೂಜೆ ಅಂದ್ರೆ ವಿಧಿ ಪೂರ್ವಕವಾಗಿ ಮಾಡತಕ್ಕಂತಹ ಶಾಸ್ತ್ರದಿಂದ ಹೇಳ್ತಕ್ಕಂತಹ ಪೂಜೆ ಮತ್ತು ಮಾನಸಿಕ ಪೂಜೆ ಮನಸ್ಸಿನಲ್ಲೇ ಮಾಡ್ತಕ್ಕಂತಹ ಪೂಜೆ ಒಂದರಿಂದ ಇನ್ನೊಂದು ಶ್ರೇಷ್ಠ ನಮಗೆಲ್ಲರಿಗೂ ಮಾನಸಿಕ ಪೂಜೆ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿ ಶಾಸ್ತ್ರಗಳು ಹೊರಗಡೆ ಇರ್ತಕ್ಕಂತಹ ಪೂಜೆಯನ್ನು ವಿಧಿಸಿದೆ ಯಾಕೆಂತ ಹೇಳಿದ್ರೆ ಎಲ್ಲರ ಮನಸ್ಸು ಸುಲಭವಾಗಿ ಏಕಾಗ್ರಗೊಳ್ಳುವುದಿಲ್ಲ ಏನೋ ಒಂದು ಸ್ಥೂಲವಾದ ನೋಡಲು ಭಗವಂತೀಗಿರ್ತಾನೆ ಇಷ್ಟು ಸುಂದರವಾಗಿರ್ತಾನೆ ಕಿರೀಟ ಇದೆ ನಾಲ್ಕು ಭುಜ ಇದೆ ಈ ಆಯುಧಗಳನ್ನು ಇಟ್ಕೊಂಡಿದ್ದೀನಿ ಸ್ಥೂಲವಾದಂತಹ ಒಂದು ಕಲ್ಪನೆಯನ್ನು ಆ ಭಗವಂತನೇ ಕೊಟ್ಟಿದ್ದಾನೆ ಶಾಸ್ತ್ರಗಳ ಮೂಲಕ ಮನುಷ್ಯ ಕಲ್ಪಿಸಿದ್ದಲ್ಲ ಮನುಷ್ಯ ಕಲ್ಪಿಸಿದ್ರೆ ಏನಾಗ್ತದೆ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಶಿವನ್ನು ಮಾಡ್ಲಿಕ್ಕೆ ಹೋಗಿ ಮಾಡ್ತಾರ ಹಾಗೆಯೇ ನಮ್ಮ ಕಲ್ಪನೆ ಅಂತದ್ದು ಭಗವಂತನ ಕಲ್ಪನೆ ಅಂದ್ರೆ ನಮ್ಮ ಸಂಸ್ಕಾರ ಎಷ್ಟಿದೆಯೋ ಆಕೆ ಅನುಸಾರವಾಗಿ ನಮ್ಗೆ ಬರ್ತಾ ಇದೆ ಮೋಡದಾಚೆಗೆ ಅಂತ ಹೋಗ್ತಾರೆ ಮೋಡದಾಚೆಗೆ ಏನಿದೆ ಮೋಡದಾಚೆಗೆ ಎಷ್ಟು ನೀವು ಬಗೆದ್ರು ಎಲ್ಲಿ ಮೋಡದಾಚೆಗೆ ಹಾಗೆಯೇ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ನಾವು ಮಾಡಿಕೊಡ್ತೇವೆ ಆದರೆ ಶಾಸ್ತ್ರದ ಪ್ರಕಾರವಾಗಿ ಹೋದಾಗ ನಿರ್ದಿಷ್ಟವಾದಂತಹ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹೇಗೆ ಪೂಜೆಯನ್ನು ಮಾಡಬೇಕು ಹೇಗೆ ಭಗವಂತನ ವಿಗ್ರಹವನ್ನು ಕರೆ ಮಾಡಬೇಕು ಯಾವ ಭಗವಂತನೋ ನಿರಾಕಾರನೋ ನಿರ್ಗುಣನೋ ಅವನೇ ಮೇಲೆ ಅನುಗ್ರಹವನ್ನು ತೋರಿಸ್ಲಿಕ್ಕೆ ಅರ್ಚಾಂತರದಲ್ಲಿಯೂ ಕೂಡ ಬಂದಿದ್ದಾನೆ ಅರ್ಚ ಅಂತ ವಿಗ್ರಹ ಮರ ಕಲ್ಲು ಇತ್ಯಾದಿ ವಿಗ್ರಹಾದಿಗಳಲ್ಲಿ ತನ್ನನ್ನು ಮೂಡಿಸಿದ್ದ ತನ್ನ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾನ ಈಗ ಪೂಜೆ ಮಾಡಿದಂತಹವನ್ನು ಹೇಗೆ ಮಾಡಬೇಕು ಅಂಥೇಳಿದ್ರೆ ನಮ್ಮ ಪೂಜೆ ಅನೇಕ ವಿಧಿಗಳಿವೆ ತಾಂತ್ರಿಕ ವಿಧಿ ಇದೆ ವೈದಿಕ ವಿಧಿ ಇದೆ ಆ ವೈದಿಕ ವಿಧಿ ವೇದಪೂರ್ವಕವಾಗಿ ಹೇಳಲಾಗಿದೆ ತಾಂತ್ರಿಕ ವಿಧಿ ಅನೇಕ ತಂತ್ರಗಳಲ್ಲಿ ಬೇರೆ ಬೇರೆ ಪ್ರಕಾರವಾಗಿ ಹೇಳಿದೆ ಅವರವರ ಪ್ರಕಾರವಾಗಿ ಅವರವರು ವಿಧಿವಿಧಾನಗಳನ್ನು ಹೇಳ್ತಾರೆ ಮುಖ್ಯವಾಗಿ ನಾನು ಈ ಸ್ಥೂಲ ಕೆಲವೊಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೆಯದಾಗಿ ಅದು ವಿಗ್ರಹ ಅಲ್ಲ ಫೋಟೋ ಅಲ್ಲ ಅದು ನಿಜವಾದಂತಹ ಮೊಟ್ಟ ಮೊದಲನೆಯದು ಅದನ್ನು ಬಿಟ್ಟರೆ ಹೋಯ್ತು ಪೂಜೆ ಹೋಯ್ತು ನಾನು ನಿಮಗೆ ಕತೆ ಹೇಳಿರ್ಬೇಕಲ್ಲ ಬ್ರಾಹ್ಮಣಂದು ಮುದ್ದೆ ಹೇಳಿದೆ ಅನಿಸುತ್ತೆ ಬ್ರಾಹ್ಮಣನ ಕತೆ ಒಬ್ಬ ಬ್ರಾಹ್ಮಣ ಇದ್ದಂತೆ ಅವನು ದೇವಿ ಆರಾಧಕ ದುರ್ಗೆ ಆರಾಧ ಕೃಷ್ಣನ ಆರಾಧಕ ಕೃಷ್ಣನನ್ನು ಹಲವಾರು ವರ್ಷ ಪೂಜೆ ಮಾಡ್ತಾ ಇದ್ದ ಇಪ್ಪತ್ತೆಂಟು ವರ್ಷಗಳ ಕಾಲ ಚಿಕ್ಕಂದಿಲ್ಲ ತಂದೆಯಿಂದ ಅವನಿಗೆ ಉಪದೇಶವಾಗಿತ್ತು ಈ ರೀತಿ ಪೂಜೆ ಮಾಡಬೇಕು ಅಂತ ಪೂಜೆ ಇಷ್ಟು ಪೂಜೆ ಮಾಡಲು ದಿನೇ ಬಡವನಾಗ್ತಾ ಹೋಗ್ತಾ ಇದ್ದ ಸ್ವಲ್ಪ ಥಾನಾಗಿದ್ದ ಊಟಕ್ಕಿತ್ತು ಹೆಂಡತಿ ಮಕ್ಕಳಿಗಿತ್ತು ಇನ್ನೂ ದಾನ ಮಾಡಿದ್ದು ಹಣ ಸಂಪ ಆದರೆ ದಿನೇ ದಿನೇ ಅವನು ಬಡವನು ಹಾಕ್ತಾ ಇದ್ದಂತಹ ಗತಿ ಬಂತು ಅಂತ ಹೇಳಿದ್ರೆ ಒಂದು ಹೊತ್ತಿನ ತುತ್ತಿನ ಸಂಕಟ ಅದಕ್ಕೂ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಂತರ ಅವನ ಸ್ಥಿತಿಯನ್ನು ಗಮನಿಸ್ತಾ ಒಬ್ಬ ಸ್ನೇಹಿತರು ಒಬ್ಬರು ಹೇಳಿದರು ನೋಡು ನೀನು ಆ ಕೃಷ್ಣನನ್ನು ಯಾಕೆ ಪೂಜೆ ಮಾಡ್ತಾ ಇದೆಯಾ ಎಲ್ಲಾ ಬೆಟ್ಟ ಕೃಷ್ಣನ ಪೂಜೆ ಮಾಡ್ತಿದ್ದೀನಿ ಅವನು ಇಷ್ಟು ಸುಲಭವಾಗಿ ಒಲಿತಾನೇ ಅವನು ಆಟ ಹಾಡಿಸ್ತಾನೆ ನೋಡ್ತಾನೆ ಭಕ್ತನ ಪರೀಕ್ಷೆ ಮಾಡೋದು ತುಂಬಾ ಕಷ್ಟ ಅದು ನಡೆಯಲಿಲ್ಲ ಅಂತ ಕೆಲಸ ಮಾಡು ನನಗೆ ಈ ನಂತರದ ಪ್ರಕಾರ ಗೊತ್ತಿದೆ ನೀನು ದೇವಿಯನ್ನು ಪೂಜೆ ಮಾಡ ನಾಳೆಯಿಂದ ದೇವಿಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡ್ಬೇಕು ನೋಡು ನೀನು ಹೇಗೆ ಅತ್ಯಂತ ವೇಗವಾಗಿ ನೀನು ಸ್ವಂತ ಭರಿತ ವ್ಯಕ್ತಿ ಆಗ್ತೀಯಾ ನಿನಗೆ ಎಲ್ಲ ಪ್ರೇಯಸ್ಸು ಶ್ರೇಯಸ್ಸು ಕೂಡ ಅವನಿಗೆ ಸಿಗ್ತದೆ ಯಾಕೆ ಅವಳು ಭೋಗ ಮೋಕ್ಷ ಸುಖ ಕಾರಣಿ ಅಂತ ಹೇಳುವೆ ಅವನು ದುರ್ಗೆಯ ವಿಗ್ರಹವನ್ನು ತೆಗೆದುಕೊಂಡು ಬಂದ ಕೃಷ್ಣನ ವಿಗ್ರಹವನ್ನು ಸ್ವಲ್ಪ ಮೇಲೆ ಆ ಕಡೆ ಇಟ್ಟ ಆಯ್ತಲ್ಲ ಇನ್ನದು ಸ್ವಲ್ಪ ಔಟ್ಡೇಟೆಡ್ ಆಯ್ತಲ್ಲ ಹೀಗಾಗಿ ಸ್ವಲ್ಪ ಮೇಲಗಡೆ ಇಟ್ಟ ಕೆಳಗಡೆ ಎಲ್ಲಿ ತನ್ನ ಆ ಪ್ರಕಾರ ಪೂಜೆಯನ್ನು ಮಾಡ್ತಾನೆ ಆ ಮೇಲೆ ದುರ್ಗೆಯನ್ನು ಬಿಟ್ಟ ಶುರು ಮಾರನೇಸ್ವೇ ಧೂಮಂತ್ರ ಉಚ್ಚರಿಸ್ತಾ ನೈವೇದ್ಯವನ್ನು ಕೊಡ್ತಾ ಧೂಕವನ್ನು ಹಂಚ್ಬೇಕೀಗವನ್ನು ಹಂಚ್ಬೇಕಂತ ಒಂದು ಆಲೋಚನೆ ಬಂತು ಈಗ ನಾನು ಓದಿನ ಕಡ್ಡಿಯಿಂದ ಹಚ್ಚಿದಾಗ ಇದು ಎಲ್ಲಿ ಹೋಗ್ತಾ ಇದೆ ದುರ್ಗೆ ಹೋಗ್ತಾ ಇಲ್ಲ ಮೇಲ್ಗಡೆ ಈ ಕೃಷ್ಣ ಅರೆ ಕಠ ವೈದ್ಯ ಇದು ಇವನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿ ಮೇಲ್ಗಡೆ ಕೂಡ ಅಲ್ಲೇ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಏನ್ ಮಾಡ್ತಿನ್ ತಾಳು ಅಂತ ಹೇಳಿ ಕೃಷ್ಣನ ಹೊಳ್ಳೆಗಳು ಹಾಗೇ ಮಾಡಿದ್ರು ಅದಕ್ಕೆ ಏನು ಮಾಡುವ ಒಂದು ಏನು ಹತ್ತಿಯನ್ನು ತೆಗೆದುಕೊಂಡು ಕೃಷ್ಣನ ಹೊಳ್ಳೆಗಳಿಗೆ ಆ ಮೂರ್ತಿಯ ಹೊಳ್ಳೆ ಹೀಗಿಟ್ಟ ಹಿಟ್ಟಿನೋ ಇಲ್ವೋ ತಕ್ಷಣ ಕೃಷ್ಣ ಅಲ್ಲೇ ಮಗು ನಾನು ನಿನ್ನ ಪೂಜೆಯಿಂದ ಅತ್ಯಂತ ಪ್ರಸನ್ನನಾಗಿದ್ದೇನೆ ನಿನಗೆ ಹೇಳುವ ಈಗಲೇ ಕೊಡ್ತೇನೆ ನೀನು ಯಾರೀಯಾ ಬಂದೆ ನಾನು ನಿನ್ನನ್ನು ಪೂಜೆ ಮಾಡಲಿಲ್ಲ ಬಲ್ಲ ನಾನು ದುರ್ಗೆಯನ್ನು ಪೂಜೆ ಮಾಡ್ತಾ ಇದ್ದೇನೆ ಯಾಕೆ ಇಪ್ಪತ್ತೈದು ವರ್ಷ ಸತಾಯಿಸಿ ಈಗ ಬಂದು ಮಗು ಏನು ಅಂತ ಏನು ತಮಾಷೆ ಮಾಡ್ತೀಯ ಹಾಗೆ ಹೇಳ್ತಾನೆ ನಗ್ತಾ ಕೃಷ್ಣ ಹಲೋ ಇಪ್ಪತ್ತೈದು ವರ್ಷ ನಿನ್ನನ್ನು ಶವತ್ತರ ಪೂಜೆ ಮಾಡಿ ನನ್ನನ್ನು ಹೆಣತ್ತರ ಪೂಜೆ ಮಾಡಿ ಒಂದು ಕಲ್ಲು ಅಂತ ತಿಳ್ಕೊಂಡು ಪೂಜೆ ಮಾಡಿದೆ ಒಂದು ವಿಗ್ರಹ ಅಂತಕೊಂಡು ಪೂಜೆ ಮಾಡಿದೆ ಒಂದು ನಿರ್ಜೀವ ವಸ್ತು ಅಂತ ತಿಳ್ಕೊಂಡು ಪೂಜೆ ಮಾಡಿದೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ನನಗೂಡ ಜೀವ ಇದೆ ನನಗೂ ಕೂಡ ಪ್ರಾಣ ಇದೆ ಅಂತ ಭಾವಿಸಿ ಅದಕ್ಕೆ ಏನ್ ಮಾಡಿದೆ ನಿರ್ಜೀವವಾದ ವಸ್ತು ಯಾರಾದ್ರೂ ಹೀಗಿಡ್ತಾರಿಯೇ ಹೆಣಕ್ಕಿಡ್ತಾರೆ ಬೇರೆ ಮುಖ್ಯ ಆದರೆ ಇಲ್ಲಿ ಅವನು ತಿಳ್ಕೊಂಡಲ್ಲ ಈ ಒಂದು ಇದನ್ನ ಇವನು ಮುಗಿಸ್ಬಿಡ್ತಾನೇ ಅಂದ್ರೆ ಇವನಿಗೆ ಜೀವ ಇದೆ ಭಾವನೆ ಬಂತವಾ ಮನಸ್ಸಿನಲ್ಲಿ ಇದು ಮನೆಯ ಪಾಯಿಂಟ್ ಈ ಪಾಯಿಂಟ್ ಯಾರ ತಲೆಯಲ್ಲಿ ಇಲ್ಲವೋ ಅವರು ಭಗವಂತನ ಕಲ್ಲು ಭಗವಂತನ ವಿಗ್ರಹ ಕೇವಲ ಚಿತ್ರಪಟದಲ್ಲಿ ಮರಿತಕ್ಕ ನಿರ್ಜೀವ ಅಂತ ಯಾವ ಮನಸ್ಸು ಭಾವಿಸ್ತದೆಯೋ ಆ ಮನಸ್ಸು ನಿರ್ಜೀವ ಯಾವ ಮನಸ್ಸಿನಲ್ಲಿ ಚೈತನ್ಯ ಆಹ ಇನ್ನೊಂದು ಆನಂದೇ ಇನ್ನೊಬ್ಬ ವ್ಯಕ್ತಿ ನನ್ನ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಇವನೊಬ್ಬ ಐದು ನನ್ನ ಮನೆಯನ್ನು ಅಡಿಗೆಯನ್ನು ಮಾಡಿದ್ರೆ ಎಷ್ಟು ಜನಕ್ಕೆ ಮಾಡಬೇಕು ಐದು ಜನಕ್ಕೆ ಮಾಡ್ಬೇಕು ನೆನಪಿರ್ಬೇಕು ನಾಲ್ಕು ಈ ಒಂದು ಭಾವನೆಯನ್ನ ಮೊಟ್ಟ ಮೊದಲನೇಲ್ಲ ಪೂಜೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ಈ ಭಕ್ತನಾದವನಿಗೆ ಈ ಅನುರಾಗ ಇರ್ತದೆ ಈ ಅನುರಾಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಯಾವ ರೀತಿ ಪ್ರತಿ ಕ್ಷಣದಲ್ಲೂ ಕೂಡ ಹೊಸ ಹೊಸ ರಸ ಉತ್ಪಾದನೆ ಆಗ್ತದೆ ಬೇರೆದರಲ್ಲಿ ಸಾಧ್ಯವಿಲ್ಲ ಅನುರಾಗದಲ್ಲಿ ಹೊಸ ಹೊಸ ರಸ ಉತ್ಪಾದನೆ ಆಗ್ತದೆ ಆನಂದ ವೃದ್ಧಿ ಆಗ್ತವೆ ಕ್ಷಣ ಕ್ಷಣಕ್ಕೂ ಆನಂದ ವೃದ್ಧಿ ಆಗ್ತವ ಅದು ಅನುರಾಗ ಶಿಷ್ಠ ಈ ಪ್ರೀತಿಯಲ್ಲಿ ಹಲವಾರು ಮುಖಗಳಿವೆ ಪ್ರಾಣಯ ಅಂತ ಹೇಳಿದ್ರೆ ಒಂದು ಅನುರಾಗ ಅಂತ ಹೇಳಿದ್ರೆ ಒಂದು ಮಾನ ಅಂತ ಹೇಳಿದ್ರೆ ಒಂದು ಇದರ ರೀತಿಯ ಹಲವಾರು ಅಭಿವ್ಯಕ್ತಿಗಳು ಎಲ್ಲವನ್ನೂ ಕೂಡ ನಾವು ಪರ್ಯಾಯ ಪದಗಳಾಗಿ ಲೋಕದಲ್ಲಿ ತಿದರೂ ಕೂಡ ಸೂಕ್ಷ್ಮವಾದಂತಹ ವ್ಯತ್ಯಾಸಗಳು ಇವೆ ಸೂಕ್ಷ್ಮವಾದಂತಹ ವ್ಯತ್ಯಾಸಗಳು ಇವೆ ಅದರಲ್ಲಿ ಉತ್ಕೃಷ್ಟವಾದದ್ಯಾರೋ ಇವೆ ಅನುರಾಗ ಈ ಅನುರಾಗ ಪೂಜಾದಿಗಳಲ್ಲಿ ಇರಬೇಕು ಈ ಪೂಜೆಯ ಅಂಗಗಳಾದಂತಹ ಅರ್ಘ್ಯ ಫಸ್ಟ್ ಆಹ್ವಾನ ಮಾಡ್ತೇವೆ ನಾವು ಭಗವಂತನ ಆಹ್ವಾನಿಸ್ತೇವೆ ಹೇ ಪ್ರಭು ಇಹಾಗಚ್ಚ ಇಹಾಗಚ್ಚ ಇಹತಿಷ್ಠ ಇಹತಿಷ್ಠ ಇಲ್ಲಿರು ಇಹಾಗಚ್ಚ ಇಲ್ಲಿ ಬಾ ನನ್ನ ಎದುರುಗಡೆ ಬಾ ಸಮ್ಮುಖೋ ಇಹ ಸಮ್ಮುಖೋ ನನಗೆ ಅಭಿಮುಖವಾಗಿ ನೀರ್ಕೊಂಡಿದ್ರೆ ನಾನು ನೀನ್ ಪೂಜೆ ಹೇಗೆ ಸಮ್ಮುಖೋಭವಾಬ ನನಗೆ ಅಭಿಮುಖವಾಗಿ ಕೂತು ಅತ್ತ ಅಧಿಷ್ಠಾನ ಗುರು ಅತ್ರ ಅಧಿಷ್ಠಾನನು ಗುರು ಇಲ್ಲೇ ಅಧಿಷ್ಠಾನವನ್ನು ಮಾಡು ಪೂಜೆ ಬಂದಕ್ಕೆ ಎಲ್ಲೂ ಎದ್ದು ಓಡೋಗ್ಬೇಡ ನನ್ಗೆ ಸ್ವಲ್ಪ ಕೆಲಸ ಇದೆ ಹೋಗ್ ಬರ್ತೀನಿ ಅಂತ ಹೇಳ್ಬೇಡ ನಂತರ ಅರ್ಘ್ಯವನ್ನು ಕೊಡ್ತೇವೆ ನಾವೇನ್ಮಾಡ್ತೇವೆ ಈಗ ಈಗಿನ ಕಾಲದಲ್ಲಿ ನೀವೇನು ಕೇಳ್ಬೇಡಿ ಈಗಿನ ಕಾಲದಲ್ಲಿ ನೀವೇನು ಆಲೋಚನೆಯೇ ಮಾಡಬೇಡಿ ಯಾರು ನೆಟ್ ಪಬ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಟಿವಿ ಮುಂದೆ ಇಂದ ಏರಲಿಕ್ಕೆ ಸಮಯವಿಲ್ಲ ಆದ್ರಿಂದ ನಮ್ಮ ನಿತ್ಯ ಜೀವನವನ್ನ ಟಿವಿಯೇ ಎಂಬತ್ತು ಶೇಕಡ ಎಂಬತ್ತು ಆಕ್ರಮಿಸ್ ಸೀರಿಯಲ್ ಬಿಟ್ಟುಬಿಟ್ಟು ತಿಳ್ಕೊಡಿ ಆಕರ್ಷಣೆಯನ್ನ ಬಿಟ್ಟು ಕೂಡ ಬಂದಿದ್ದೀರಲ್ಲ ಇವತ್ತೇನಾದ್ರೆ ಅಂತ ಹೇಳ್ಬಿಟ್ಟು ಕೂಡ ಅವನು ಮುಂಚೆ ನ್ಯೂಸ್ ಪೇಪರ್ ಕೊಟ್ಬಿಡ್ತಾನ ಇವತ್ತಿನ ಏನು ಎಪಿಸೋಡ್ ಅಂತ ಏನಾಗ್ತದೆ ನಿಮಗೆ ಆ ಒಂದು ಕುತೂಹಲ ಕೂಡ ಇರಬಾರ್ದು ಹಾಗೆ ಸೊ ತುಂಬ ಇದೀಗ ಅಂತ ಹೇಳಿದ್ರೆ ಅವರು ಬರುವುದೇ ಇದೆ ಹಾಗೆ ಅದಿಲ್ಲಿ ಈಗ ಹೇಗೆ ನಮ್ಮ ಬಂಧು ಬಾಂಧವನ್ನ ಹೇಗೆ ನೋಡ್ಕೊಳ್ತೇವೆ ಒಂದಕ್ಷಣ ಕೈಕಾಲು ತುಳಿಲಿಕ್ಕೆ ನೀರ್ಕೊಡ್ತೇವೆ ಅದು ಅರ್ಘ್ಯ ನಂತರ ಆಚಮನ ಆಚಮನ ನೀರ್ಕೊಡ್ತೇವೆ ಏನೋ ಬಾಯಿ ಮುಕ್ಪಡಿಸಿ ಇಲ್ಲ ಅದು ಆಚರಣೆ ಅದಕ್ಕೆ ನೀರನ್ನು ಕೊಡ್ತೀವಿ ಹಾಗೆ ಭಗವಂತನಿಗೂ ಕೂಡ ಆಚರಣೆ ಮಾಡಿಸೋದು ದಂತಧಾವನ ಬೆಳಿಗ್ಗೆ ಎದ್ದ ತಕ್ಷಣ ದಂತಧಾವನ ಹಾಕೆ ಅದು ನಿಜ ನೈಜ ಕಲ್ಲ ಚಿತ್ರಪಟ ಅಲ್ಲ ಬೊಂಬೆ ಅಲ್ಲ ನಿಜವಾದ ನಿಜವಾದ ಪ್ರಾಣ ಚೈತನ್ಯವಿದೆ ಅದಕ್ಕೆ ಚೈತನ್ಯ ಇದೆ ನಿಮ್ಗೆ ಇಲ್ಲಿ ಚೈತನ್ಯ ಉಂಟಾಗ್ತದೆ ಜಗ್ಗಂತ ನಂತರ ಆಚಾಯ್ತು ಉಡಿಸ್ತೀರ ಷೋಡಶೋಪಚಾರಗಳಿಗೆ ಒಂದೊಂದಾಗಿ ಶುರು ಮಾಡ್ತೀರ ಗಂಧವನ್ನು ಹಚ್ತೀರ ಪೂಜೆಯನ್ನು ಮಾಡ್ತೀರ ಹೇಗೆ ಮಾಡಬೇಕು ನಾನು ಪೂಜ ಆದಿಶು ಅಂತ ಹೇಳಿದ್ರೆ ಏನಿಲ್ಲ ಆದಿಶು ಅಂದ್ರೆ ಪೂಜಾದಿಶು ಅಂತ ಹೇಳಿದ್ರೆ ಏನಿಲ್ಲ ಪೂಜಾ ಆದಿಶು ಪೂಜೆಗೆ ದಿನ ತಯಾರಿ ಮಾಡ್ಕೊಳ್ಬೇಕಲ್ಲ ಅದನ್ನು ಹೇಗೆ ಮಾಡಿಕೊಡೋದು ಅದರಲ್ಲೂ ಒಂದು ಭಾವವನ್ನು ಉತ್ಪಾದನೆ ಮಾಡಬೇಕು ಬೇಕಾದಂತಹ ಪುಷ್ಪವನ್ನ ನೀವು ಆರಿಸ್ತೀರಾ ಹೇಗೆ ಆರಿಸ್ತೀರಾ ಮೆಕ್ಯಾನಿಕಲ್ ಆಗಿ ಹೋಗಿ ಆರಿಸ್ತೀರಾ ಬೆಳಿಗ್ಗೆ ಹೋಗಿ ಏನೋ ತೊಳ್ದು ಬಿಡುತ್ತೆ ಪಡಕಂತ ಏನೋ ಹಾವೋಗಿವೋ ತೊಳೆದು ಹಾಗಲ್ಲ ಅತ್ಯಂತ ಎಚ್ಚರಿಕೆಯಿಂದ ಯಾವ ರೀತಿ ನೀವು ಪೂಜೆಗೆ ಅಣಿಯಾಗಬೇಕಂತ ಹೇಳಿದ್ರೆ ಆ ಪೂಜೆಗೆ ಅಣಿಯಾಗುವುದರೊಳಗೆ ನಿಮಗೆ ಅರ್ಧ ಚೈತನ್ಯ ಬಂದಿರ್ತದೆ ಗಂಧೆಕ್ಕೂ ಕೆಲವರೆಗೋ ಗಂಧವನ್ನ ಹೇಳ್ತಾ ತಲೆಯನ್ನ ಈಗ ಶ್ರಮವಾದೀತು ಆದ್ರೆ ಯಾರಿಗೋಸ್ಕರ ತೈತಾ ಇದ್ದೀರ ನಿಮ್ಮ ತೈತಾ ಇದ್ದೀರ ಯಾವನೂ ಅಲ್ಲ ಬೀದಿ ಬಸವ ಅಲ್ಲ ಪ್ರಿಯತ ನಿಮ್ಮ ಹೃದಯದ ಪ್ರಾಣ ಅವನಿಗೋಸ್ಕರ ಗಂಧವನ್ನು ತೈತಾ ಇದ್ದೀರ ಪುಷ್ಪವನ್ನ ಹಾಕಿ ಹಾರವನ್ನು ಮಾಡ್ತಾ ಇದ್ದೀರ ಪೆರಿವ ಅವರ ಹೆಸರೇ ಪೆರಿ ಆಳ್ವಾರ ಹೆಸರು ಕೂಡ ಪೆರಿಯ ಅತ್ಯಂತ ದೊಡ್ಡದು ಪ್ರತಿನಿತ್ಯವೂ ಕೂಡ ಆ ಹುಸಿ ಮಧ್ಯ ಮಧ್ಯೆ ಇರತಕ್ಕಂತಹ ಹೂವಿನ ಮಾಲೆಯನ್ನ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಅಲ್ಲಿ ಶ್ರೀವಿಲ್ಲಿ ಪುತ್ತೂರು ವಟಶಾಹಿ ಪತ್ರ ಆ ಮುಕುಂದ ಅವನ ಹಾರ್ಕೆ ಅಣಿಗೊಳಿಸ್ತಾ ಇದ್ರಲ್ಲ ಪ್ರತಿನಿತ್ಯವೂ ಅತ್ಯಂತ ಶ್ರದ್ಧೆಯಿಂದ ಅವ್ರಿಗದೇ ರೀತಿಯಾದಂತಹ ಶ್ರಾವಾದಂತಹ ಭೂದೇವಿಯ ಅವತಾರವಾದಂತಹ ಆಂಡ ಗೋಲ ಆಕೆಯ ಇನ್ನೊಂದು ಭಾವ ಇವರು ಪ್ರತಿ ಮಾಲೆ ಮಾಡ್ತಾ ಇದ್ರೆ ಆ ಭಾವನ ಮನಸ್ಸಿನಲ್ಲೇ ಆಕೆ ಮನಸ್ಸಿನಲ್ಲೇ ಭಗವಂತನ ಪತಿ ಅಂತ ಸ್ವೀಕರಿಸಿದ್ದಾಳೆ ಹೇಗೆ ನಾನು ಆ ಪತಿಯ ಮುಂದೆ ಅತ್ಯಂತ ಸುಂದರವಾಗಿ ಶೃಂಗಾರವನ್ನು ಮಾಡಿಕೊಂಡು ಅವನ ಮನಸ್ಸನ್ನ ಹೇಗೆ ನಾನು ಸಂತೋಷ ಅಂತ ಅದಕ್ಕೆ ಆಕೆ ಏನ್ ಮಾಡ್ತಾರೆ ಪೆರಿಯಾಳುವಾರ ಮಾಡುವಂತಹ ಹಾರವನ್ನು ದಿನವೂ ಹಾಕಿಕೊಂಡು ಅಂತ ಹೇಳಿ ನೋಡಿ ಪ್ರತಿಬಿಂಬದಲ್ಲಿ ವಾಪಸ್ ತೆಗೆದು ಹೇಳಿ ಪೆರಿಯಾಳುವ ನಿಂತಿಗೂ ಆ ಹೂವನ್ನು ಹೋಗಿ ಬರ್ತಾ ಇದು ಒಂದೊಂದು ದಿವ್ಸ ಗೊತ್ತಾಗ್ತಾ ಇದೆ ಒಂದು ದಿವಸ ಏನಾಯಿತು ಆಹಾರದಲ್ಲಿ ಅಯ್ಯೋ ಅಪ್ಷ ಕೂದು ಹೇಗ್ ಬಂತಿದ್ವು ಎಲ್ಲ ಅವರು ಎನ್ಕ್ವೈರಿ ಮಾಡಿ ನೋಡ್ದ ಗೊತ್ತಾಯ್ತು ಮಗಳು ಏನ್ ಮಾಡ್ತಾರೆ ಪುನಃ ಒಂದು ಹೊಸ ಆಹಾರವನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಹಾಕ್ತಾರೆ ತಕ್ಷಣ ಭಗವಂತ ಹೇಳ್ತಾನ ಅಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟು ಈ ಹಾರ ಬೇಕಾಗಿಲ್ಲ ನಮ್ಮ ತೆಗೆದುಕೊಂಡು ಹೋಗು ನನಗೆ ನನ್ನ ಗೋದ ಹಾಕೊಂಡಿರುವಂತಹ ಆಕೆಯ ಭಕ್ತಿಯಿಂದ ಸುವನೆ ಹೆಚ್ಚಾಗಿರುವಂತಹ ಆ ಹಾರವೇ ಯಾರ ಭಕ್ತಿಯಿಂದ ಈ ಪುಷ್ಪಕ್ಕೆ ಸುವಾಸನೆ ಹೆಚ್ಚಿದೆಯೋ ಪರಿಮಳ ಹೆಚ್ಚಾಗಿದೆಯೋ ಅಂತಹ ಹಾರವೇ ಬೇಕು ನನ್ಗೆ ಏನು ಸುವಾಸನೆ ಇಲ್ಲೋ ಅಂತ ತೆಗೆದುಕೊಂಡು ಹೋಗ ಇದು ಭಕ್ತರ ದೃಷ್ಟಿ ಮೆಕ್ಯಾನಿಕಲ್ ನಾಗಿ ಮಾಡಿದ್ರೆ ನೀವು ಎಷ್ಟು ಹಾರ ಹಾಕಿದ್ರೆ ಭಗವಂತನಿಗೆ ಏನು ಗೊತ್ತಾಗದೇ ಇದೆ ಯಾಕಂದ್ರೆ ಭಗವಂತ ಅದ ವಾಕಿಂಗ್ ಹೋಗ್ತಾ ಇರ್ತಾನೆ ಅವನಲ್ಲಿ ಇರುದಿಲ್ಲ ಇಟ್ಟಿರ್ತಾನೆ ಅಲ್ಲಿ ವಿಗ್ರಹವನ್ನು ಇಟ್ಟು ಅವನು ವಾಕಿಂಗ್ ಹೋಗ್ತಾನ ಸುತ್ತ ದೇವಸ್ಥಾನ ರೌಂಡ್ ಉಳಿ ಹೋಗ್ತಾನ ಲೋಕ ಸಂಚಾರ ಮಾಡ್ತದೆಯೋ ಭಾವ ಎತ್ತಿಲ್ಲ ಜನಾರ್ದನ ಇಲ್ಲಿ ಅಂತ ಹೇಳಿದ್ರೆ ಭಾವದಲ್ಲಿ ಇನ್ನೆಲ್ಲೂ ಇಲ್ಲ ಭಾವಕ್ಕೆ ತಕ್ಕಂತೆ ಲಾಭ ಮತ್ತೆ ಅದಕ್ಕೋಸ್ಕರ ಪೂಜೆಯಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನ್ಯಾಸಾದಗಳನ್ನು ಮಾಡ್ತೇವೆ ನಮ್ಮನ್ನ ದಿವ್ಯ ಸ್ವಭಾವ ನಾವು ದಿವ್ಯ ಸ್ವರೂಪಗಳಾಗಿ ಭಾವಿಸುತ್ತೇವೆ ಯಾಕೆ ನಾವು ಭಗವಂತನ ಪೂಜೆ ಮಾಡ್ಲಿಕ್ಕೆ ಸಾಧ್ಯವೇನು ಭಗವಂತ ಏನ ಊಹಿಸ್ಲಿಕ್ಕೂ ಸಾಧ್ಯವೇ ಹಾಗಾದ್ರೆ ನನ್ನ ಆ ಎತ್ತರಕ್ಕೆ ಕೊಂಚ ಆ ಚೈತನ್ಯದ ಎತ್ತರಕ್ಕೆ ಏರ್ಸ್ಕೊಳ್ಬೇಕಲ್ಲ ನಾವು ಚೈತನ್ಯ ಸ್ವರೂಪ್ರೆ ಗೊತ್ತಿಲ್ಲ ಅದನ್ನು ನೆನಪಿಗೆ ತೆಗೆದುಕೊಳ್ಳುವಂತಹ ಒಂದು ಕ್ರಿಯೆ ನ್ಯಾಸ ಯಾಕೆ ನ್ಯಾಯ ಬಿಡುವುದು ನಾನು ಆಗಲೇ ಹೇಳಿದೆ ಬಿಡಬೇಕು ಸಣ್ಣ ಅಹಂಕಾರವನ್ನು ಬಿಡಬೇಕು ಸಣ್ಣ ಅದಕ್ಕೆ ಉಳಿದಿದ್ದೇನದು ಅದೇ ಚೈತನ್ಯ ಅದೇ ಚೈತನ್ಯ ಯಾವಾಗ ಚೈತನ್ಯ ಚೈತನ್ಯಕ್ಕೆ ಅಭಿಮುಖವಾಗುತ್ತೋ ಸಜಾತಿಯ ಯಾವಾಗಲೂ ಕೂಡ ಸಜಾತಿಯ ಒಂದನ್ನು ಆಕರ್ಷಿಸುತ್ತದೆ ಹೋಗುತ್ತೆ ನಾವು ಕಂಡ ಮಾತ್ರ ಹೋಗ್ತೇವೆ ಅಪರಿಚಿತರ ಕಂಡ್ರೆ ಹೋಗುವುದಿಲ್ಲ ಹಾಗೆಯೇ ನಮ್ಮನ್ನು ಯಾವಾಗ ನಾವು ದಿವ್ಯರು ಚೈತನ್ಯ ಸ್ವರೂಪರು ಭಾವಿಸ್ತೀವೋ ಭಗವಂತನಿಗೆ ನಮ್ಮೇಲ್ ಪ್ರೀತಿ ನಮ್ಗೆ ಅವನ ಪ್ರೀತಿ ಸಹಜವಾಗಿ ಒಪ್ಪಂದ ಇನ್ನೊಂದು ಏನಪ್ಪಾ ಅಂತ ಹೇಳಿ ಅನುರಾಗ ಇರುವುದೇ ನಾವು ಚೈತನ್ಯ ಸ್ವರೂಪರು ಅಂತ ತೋರಿಸ್ರು ಅನ್ವಯ ಅಂತ ಹಾಕಿರೋದು ನ್ಯಾಯದಲ್ಲಿ ಎಲ್ಲೆಲ್ಲಿ ಭಗವಂತನ ಪ್ರೀತಿ ಇರ್ತದೆಯೋ ಅಲ್ಲಲ್ಲಿ ನಮ್ಮಲ್ಲಿ ನಮ್ಮ ಚೈತನ್ಯ ಇರ್ತದೆ ಯಾವಾಗ ನಾವು ನಮ್ಮನ್ನು ಚೈತನ್ಯ ಸ್ವರೂಪ ಅಂತ ಭಾವಿಸುತ್ತೇವೆಯೋ ಆಗ ಭಗವಂತನಲ್ಲಿ ಪ್ರೀತಿ ಉಂಟಾಗ್ತದೆ ಹಾಗೆ ಅನ್ನೊಂದು ಒಂದು ಇನ್ನೊಂದು ಬಿಟ್ಟು ಬಿಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಆಮೇಲೆ ನಾವೇನ್ ಮಾಡ್ತೇವೆ ಭೂಮಿ ಶುದ್ಧಿಯನ್ನು ಮಾಡ್ತೇವೆ ಆಸನ ಶುದ್ಧಿಯನ್ನು ಮಾಡ್ತೇವೆ ಮನಸ್ಸಿಗೆ ಶುದ್ಧತೆ ಅದು ಅದು ಶುದ್ಧವೋ ಅಶುದ್ಧವೋ ಬೇಕಾಗಿಲ್ಲ ಅದು ಶುದ್ಧತೆಯನ್ನು ಇಟ್ಕೊಳ್ಬೇಕು ಆ ಶುದ್ಧತೆಯ ಜೊತೆಗೆ ಮನಸ್ಸಿನಲ್ಲಿ ಶುದ್ಧತೆಯಾಗುತ್ತೆ ಶುದ್ಧ ಶುದ್ಧ ಆಗುತ್ತೆ ಮನಸ್ಸು ಅದನ್ನ ಪರಿಕಲ್ಪನೆ ಮಾಡಲಿಕ್ಕೆ ನಾವು ಮಂತ್ರಗಳನ್ನ ಕ್ರಿಯೆಯನ್ನು ಉಪಯೋಗಿಸ್ತೇವೆ ನಂತರ ನಾವು ಏನ್ ಮಾಡ್ತೇವೆ ಧೂಪವನ್ನು ಹಚ್ತೇವೆ ಅಥವಾ ಈ ಪನ್ನೀರನ್ನ ಸುವಾಸನೆ ಸುಗಂಧವನ್ನು ಭರಿತಾದ ಈ ಪನ್ನೀರನ್ನು ಎರಿಸ್ತೇವೆ ಏನ್ ಮಾಡ್ತಾರೆ ಮದುವೆ ಮನೆಯಲ್ಲಿ ಏನ್ ಮಾಡ್ತಾರೆ ಇದರಲ್ಲಿ ಪನ್ನೀರನ್ನು ಎರಿಸೋದಿಲ್ಲ ಬಂದೆ ಮೇಲೆ ನೆಂಟ್ರ ಮೇಲೆ ಅದನ್ನೇ ನೀವು ಮಾಡ್ತಾ ಇರೋದು ನಿಮ್ಮ ಪ್ರಿಯತ ಸುಗಂಧ ಭರಿತವಾದಂತಹ ನೀರನ್ನು ದೂಪವನ್ನ ದೀಪವನ್ನ ದೀಪವನ್ನು ದೀಪ ಆ ಚೈತ್ರ ಸಂಕೇತ ಇಲ್ಲಿ ದೀಪವೂರೇ ಎಷ್ಟು ದೀಪ ಉರಿಸಿದ್ರೂ ಏನು ಉಪಯೋಗ ಇಲ್ಲ ಎಣ್ಣೆ ಖರ್ಚಾಗುತ್ತೆ ತುಪ್ಪ ಖರ್ಚಾಗುತ್ತೆ ಅಷ್ಟೆ ಈ ದೀಪ ಉರಿಬೇಕು ಸದಾ ಉರಿತಾ ಇರಬೇಕು ಆ ದೀಪ ಯಾವಾಗ ನೋಡಿ ಮೇಲ್ವಾನ ಕೆಳಮುಖಿಡಿದ್ರು ಅದು ಹೀಗೆ ಹೋಗುದು ಹಾಗೆ ನಮ್ಮ ಮನಸ್ಸು ಕೂಡ ವ್ಯವಹಾರ ಯಾವ ಎಲ್ಲೇ ಇರಲಿ ಆಫೀಸಲ್ಲಿ ಬೇರೆ ಯಾವುದೇ ಕೆಲಸದಲ್ಲಿರಲಿ ಮಾತ್ರ ಎಲ್ಲಿ ಹೋಗ್ತಾ ಇರಬೇಕು ಹಾಗೆ ಭಗವಂತ ಅದನ್ನ ದೀಪ ಸೂಚಿಸ್ತದೆ ಚೈತನ್ಯಮಯ ಯಾವ ಭಗವದ ಅಭಿಮುಖರ್ಧ್ವ ಮುಖ ದೀಪ ನಂತರ ಏನ್ ಮಾಡ್ತೇವೆ ಆರತಿಯನ್ನು ಎತ್ತೇವೆ ನೈಜವನ್ನು ಕೊಡ್ತೇವೆ ನೆಂಟರು ಬಂದ್ರೆ ನಾವು ತರಾಮಾರಿಯಾದಂತಹ ಭಕ್ಷ್ಯಭೂಜ್ಯಗಳನ್ನು ಮಾಡಿ ಇಳಿದ್ವಿ ಷಡ್ ರಸೋಪೇತ ಭಕ್ಷ್ಯಭೂಜ್ಯಗಳನ್ನು ಮಾಡಿ ಇಳಿದ್ವೆ ತಗೋ ನಿನಗೆ ತಗೋಲ್ಲ ನಿನಗೆ ನಿನಗೆ ಅದಕ್ಕೇನು ಸ್ಪೆಷಲ್ ಆಗಿ ಏನು ಮಾಡಬೇಕಾಗಿಲ್ಲ ನೀವು ಅಂತ್ಯ ಮಳೆ ಏನ್ ಮಾಡ್ತೇವಿಯೋ ಅದನ್ನು ನೀವು ತೆಗೆದಿಟ್ರೆ ಅದಕ್ಕಿನ್ನೂ ವೈಶಿಷ್ಟ್ಯತೆ ಯಾಕೆ ಗೊತ್ತಾ ಯಾಕೆಂದ್ರೆ ನೀವು ದೇವರು ತಮ್ಮ ಭಾವಿಸುವುದಿಲ್ಲ ನಿಮ್ಮಲ್ಲಿ ಒಬ್ರು ನಿಮ್ಮಲ್ಲಿ ಒಬ್ರು ಅಭಾವಿಸ್ತೇವೆ ನಾವು ನಾಡ ಅಲ್ಲ ನಾವು ಐದು ಜನ ಭಗವಂತ ಸೇವೆ ನಾವು ಐದು ಜನ ಐದು ಜನಕ್ಕೆ ನಾವು ಈಗ ಆಗಿರ್ತೇವೆ ಹಾಗೆಯೇ ನಂತರ ಆರತಿಯಲ್ಲಿ ತೇಜಸ್ಸಿನ ಸ್ವಭಾವ ಬೆಳಕಿನ ಆ ಭಗವಂತನ ಬೆಳಕಿನ ಸ್ವಭಾವ ತೇಜಸ್ ಅವನಿಗೆ ಆರತಿ ಚಾಮರವನ್ನು ಬೀಸ್ತೀರ ವಾಯು ಅದಾಗದೇ ಬೀಳ್ತಾ ಇದ್ದೀರಿ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪ್ರಯತ್ನವನ್ನು ಹಾಕ್ತಾ ಇದ್ದೀರಾ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಮಾಡ್ತಾ ಇದ್ದೇನೆ ನಾನು ಅನ್ನೋದನ್ನ ಭಗವಂತನ ಪಾದಗಳಿಗೆ ಅರ್ಪಿಸ್ತಾ ಇದ್ದ ಅದು ಬೇಕಾಗಿರೋದು ಅದೇ ಬೇರೆ ಬೇಕಾಗಿಲ್ಲ ಭಗವಂತ ಪತ್ರಂ ಪುಷ್ಪ ಫಲಂ ತೋಯ್ ಭಕ್ ಇಂಪಾರ್ಟೆಂಟ್ ಆ ವರ್ಡನ್ನ ನೀವು ಆ ಶ್ಲೋಕದಿಂದ ತೆಗೆದ್ ಶಕ್ಯ ಶ್ಲೋಕವನ್ನು ಬಿಸಾಕ್ಬೋದು ಅದೊಂದೇ ಒಂದು ಭಕ್ತಿಯೋಮ ಭಕ್ತಿಯ ಅಂದ್ರೆ ಭಕ್ತಿಯಿಂದ ಆಗ ಮಾತ್ರ ಆ ತುಳಸಿದ ಜಳಕ್ಕೆ ತುಳಸಿದ ಸ್ವೀಕರಿಸ್ತಾನೆ ಒಮ್ಮೆ ಒಂದು ಕಡೆ ಬರುತ್ತೆ ಅದನ್ನ ಬೇರೆಯವರು ಹೇಳ್ತಾರೆ ವಿದುರದ ಮನೆಗೆ ಹೋದಾಗ ವಿಜುರ ಎಷ್ಟು ಭಕ್ತಿಯಿಂದ ಭರಿತನಾಗಿದ್ದರೆ ಅವನು ಅವನಿಗೆ ಗೊತ್ತೇ ಇಲ್ಲ ಕೃಷ್ಣನಲ್ಲಿ ತಂದೇನಾಗಿದ್ದಾನೆ ಕೃಷ್ಣನಿಗೆ ಬಾಳೆಹಣ್ಣು ತಾನೇ ಬಾಳೆಹಣ್ಣು ತಿನ್ಬಿಡಿದ ಇವನಿಗೆ ಸಿಪ್ಪೆ ಕೊಡ್ತಾನೆ ಕೃಷ್ಣ ಅದನ್ನು ತಿಂತಾಯಿದ್ದೆ ತಿಂತ ಇದ್ದ ಯಾಕೆ ಅವನಿಗೆ ಬೇಕಾಗಿರೋ ಬಾಳ ಏನಲ್ಲ ರುಚಿಕರವಾದದ್ದೇನು ಅಲ್ಲ ಅವನು ಅದಕ್ಕಿಂತ ರುಚಿಕರವಾದ ಮಾಡಿದವನು ಅವನು ಈ ಸಿಪ್ಪೆಯಲ್ಲೂ ಆ ಭಕ್ತಿಯಿಂದ ಕೊಡ್ತಾ ಇದ್ದು ಭಕ್ತಿ ಅಲ್ಲಿ ಅದು ರುಚಿ ಇನ್ನೂ ಜಾಸ್ತಿ ರುಚಿ ಜಾಸ್ತಿ ತಿಂತ ಇದ್ದ ಶಬರಿ ಕೊಟ್ಟಂತಹ ಹಣ್ಣು ಎಂತ ಎಂಜಿಲೂ ಯಾರು ಏನ್ ಮಾಡುವಂತ ಹೇ ಲಕ್ಷ್ಮಣ ಇದಕ್ಕಿಂತ ಸ್ವಾದಿಷ್ಟವಾದ ನಾವು ಈ ಅರಣ್ಯದಲ್ಲಿ ತಿನ್ಲೇ ಇಲ್ಲ ತಿನ್ಲಿಲ್ಲ ಯಾಕೆ ಇದು ಭಕ್ತಿಯಿಂದ ಮೆದ್ದಂತಹ ಹಣ ಭಕ್ತಿ ಇತ್ತು ಅಲ್ಲಿ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಸ್ವೀಕಾರ ನಾವು ನೋಡೋದಿಲ್ವೇ ಒಂದು ಇದೇ ಇದೆಯಲ್ಲ ಊಟಕ್ಕಿಂತ ಉಪಚಾರ ವಹಿಸುವಂತ ಯಾಕೆ ಆ ಉಪಚಾರದಲ್ಲಿ ಪ್ರೀತಿ ಇದೆ ಮನೆಗೆ ಬಂದವರನ್ನ ಇದು ಮಾಡೇ ಹಾಗೆ ನಿಮ್ಮ ಮುಖ ನಿಮ್ಮ ಇದನ್ನು ನೋಡ್ತಾರ ಸ್ಟೈಲನ್ನು ಯಾವ ರೀತಿ ಬಡಿಸ್ತಾ ಇದ್ದೀರಾ ಅಂತ ಅಲ್ಲೇ ಗೊತ್ತಾಗುತ್ತೆ ಯಾಕೋ ಏನು ಸತ್ಯ ಆಗಿದೆಯಲ್ಲ ಅಂದ್ರೆ ಎಷ್ಟು ರಸಭತ್ತ ಆದಂತಹ ಶತ್ರು ಸೊಪ್ಪೇ ಎದವಾದಂತಹ ಉಡುಗವನ್ನು ಮಾಡಿ ನೀವು ಅವರಿಗೆ ಬಡಿಸಿದ್ರು ಕೂಡ ಅದು ಒಂದು ಏನೋ ಒಂದು ಕಳೆದು ಹೋಗಿದೆ ಅಲ್ಲಿ ಪ್ರೀತಿ ಇಲ್ಲ ತಗುಳಿ ತೊಗುಳಿ ಅವರಿಗೆ ದಾಕ್ಷಿಣ್ಯ ನೀವು ದಾಕ್ಷಿಣ್ಯ ತೋರಿಸಬಾರ್ದು ನೀವು ಬಡಿಸೋದ್ರಲ್ಲಿ ಧಾರಾಳವಾಗಿರಬೇಕು ಕೈ ಸ್ವಲ್ಪ ಹಿಂದೆ ಹೋದ್ರೆ ನೋಡಿ ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ ಅಜ್ಞಾನದಲ್ಲಿ ಇರ್ತಕ್ಕಂತ ಮನುಷ್ಯ ಅವನಿಗೆ ಹೇಗೆ ಗೊತ್ತಾಗ್ತದೆ ಇನ್ನು ಸರ್ವಚೈತನ್ಯಮಯವಾದಂತಹ ಭಗವಂತನಿಗೆ ಯಾವ ಭಾವದಲ್ಲಿ ಪೂಜೆ ಮಾಡ್ತಾರೆ ನೋಡಿಯೇ ನೋಡ್ತಾನ ಹೀಗಾಗಿ ಆ ಬೇಕಾಗಿರ್ತಕ್ಕಂಥ ಪ್ರೀತಿ ಭಕ್ತಿ ಆ ಭಕ್ತಿ ಇದ್ಬಿಟ್ರೆ ಪೂಜೆ ಅಂತಕ್ಕಂಥದ್ದು ಅಯ್ಯೋ ಮಾಡಬೇಕಾ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ನಾಲ್ಕು ಗಂಟೆ ಏನೋ ಒಂದು ಮಾಡ ಮುಗಿಸು ಇಂತಹ ಒಂದು ಬುದ್ಧಿ ಮನಸ್ಸಿಗೆ ಬರಬಾರ್ದು ಯಾವಾಗ ಮನಸ್ಸಿಗೆ ಇಂತಹ ಒಂದು ಆಲೋಚನೆ ಎತ್ತೋ ತಿಳ್ಕೊಂಡ್ಬಿಡಿ ಹೋಯ್ತು ಅದೇ ಅನುರಾಗ ಇಲ್ಲ ಅನುರಾಗದಲ್ಲಿ ಆ ಪ್ರೀತಿ ಹೆಂಚ್ತಾ ಹೋಗುತ್ತೆ ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ ಎಷ್ಟು ಅಗದು ತಿಹಿ ಮತ್ತು ಸಿಹಿ ಈಗ ಅಯ್ಯೋ ನೆನ್ನೆಯಷ್ಟೇ ಅದೇ ತಾನೇ ಪೂಜೆ ಮಾಡೋದು ಅದೇ ಮುಖ ನೋಡೋದು ಈಗಲ್ಲ ಇವತ್ತೇನೋ ಉಜ್ಲಾಗಿ ಕಾಣ್ತಾ ಇದ್ದಾನಲ್ಲ ಭಗವಂತ ಇವತ್ತೇನೋ ಉಚಿತ್ರವಾಗಿ ಎಷ್ಟು ಸುಂದರ ಹಾಕ್ತಾ ಇದ್ದಾನಲ್ಲ ಆ ಮೂರ್ತಿ ನೋಡಿದ ತಕ್ಷಣ ನಿಮ್ಮ ಕಲ್ಪನೆ ಜಾಗೃತ ಇವತ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಇದು ಒಂದು ಭಾವನೆ ಇದು ಒಂದು ಪೂಜೆಯ ಒಂದು ಆಯೋ ಇವತ್ತು ಬಹುಶಃ ರಾಧೆ ಜೊತೆ ಎಲ್ಲೂ ಹೋಗಿದ್ದಾನೆ ಅನ್ಸುತ್ತೆ ಅವನಿಗೆ ಅವಸರ ಇರಬೇಕು ಅಥವಾ ಇವತ್ತು ಎಷ್ಟು ಪ್ರೀತಿ ಪಾತ್ರವಾಗಿ ನೋಡ್ತಾ ಇದು ಕಣ್ಣಿತ್ತ ಇದೆಯಲ್ಲ ಇದೊಂದು ಭಾವನೆ ಒಂದೊಂದು ದಿವ್ಸಕ್ಕೆ ಒಂದೊಂದು ಭಾವನೆ ಅದು ಕ್ರೀಯಲ್ಲಿ ಕ್ರಿಯಾಶೀಲತೆ ಇದೆ ತಿಳ್ಕೊಂಡು ಕ್ರಿಯೇಟಿವಿಟಿ ಹುಟ್ಟುವಂಥದ್ದೇ ಪ್ರೀತಿ ನೋಡಿ ನಾವು ಪ್ರೀತಿ ಪಾತ್ರ ಆಗ್ತಾ ಇದೆಯೋ ಅವರಿಗೆ ಮಾಡುವಾಗ ಆ ಮನುಷ್ಯನಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ಕ್ರಿಯಾಶೀಲತೆ ಜಾಸ್ತಿ ಆಗ್ತದೆ ತಾಯಿಯಾದವರು ತನ್ನ ಮಗುವಿಗೆ ಊಟ ಮಾಡಿಸ್ಬೇಕಾದ್ರೆ ಎಷ್ಟೊಂದು ಕ್ರಿಯೇಟಿವ್ ಆಗಿ ತಿಂ ಊಟ ಹೀಗೂಟ ಮಾಡು ಹಾಗೂ ಊಟ ಮಾಡು ಆ ಕತೆ ಹೇಳ್ತಾನೆ ಈ ಕತೆ ಕತೆಗಳು ಸೃಷ್ಟಿಯಾಗ್ತದೆ ತಾಯಿಯ ತಲೆಯಲ್ಲಿ ಕತೆ ಸೃಷ್ಟಿಯಾಗ್ತದೆ ಅವಳು ಎಲ್ಲೂ ಬುಕ್ ಓದಲಿಲ್ಲ ಅದು ಕ್ರಿಯಾಶೀಲತೆ ಪ್ರೀತಿಯಿಂದ ಉತ್ಪಾದನೆ ಆಗುತ್ತೆ ಹಾಗೆ ಶಕ್ತಿ ಇದೆ ಕ್ರಿಯೇಟಿವಿಟಿ ಶಕ್ತಿ ಇದೆ ಹಾಗೆ ಅವನು ತನ್ನ ಸಿದ್ಧ ಆಡುವ ಹೊಸ ಹೊಸದಾಗಿ ಪಾಠ ಮಾಡುವಂತಹ ಕ್ರಿಯಾಶೀಲತೆ ಉತ್ಪಾದನೆ ಆಗ್ತದೆ ಪ್ರೀತಿ ಕ್ರಿಯಾಶೀಲತೆ ಹಾಗೆಯೇ ಇವತ್ತು ಈ ರೀತಿ ಪೂಜೆ ಮಾಡೋದು ಇವತ್ತು ಈ ರೀತಿ ಪೂಜೆ ಮಾಡೋದು ಇವತ್ತು ಈ ರೀತಿ ಅಲಂಕಾರ ಮಾಡೋಣ ಪೂ ಜಾದಿಯಲ್ಲಿ ಅಲಂಕಾರ ಈ ರೀತಿ ಅಲಂಕಾರ ಅಲಂಕಾರ ವಿಳದಲ್ಲೇ ಅಲಂಕಾರ ಅದೆಲ್ಲ ಪ್ರೀತಿಯ ಒಂದು ವಿವಿಧ ಆಯಾಮ ಪ್ರೀತಿಯ ಒಂದು ಆಯಾಮ ಈ ಪೂಜಾ ನದಿಗಳಿಗೆ ಅನುರಾಗ ಇರತಕ್ಕಂಥದ್ದು ಏನ್ ತೋರಿಸ್ತದೆ ಭಕ್ತನಲ್ಲಿ ನಿಶ್ಚಯ ದೃಢವಾಗಿ ಇದೆ ಏನು ಅಂದ್ರೆ ಭಕ್ತಿಯ ಸಾರ ಸರ್ವಸ್ವ ಅಂತಕ್ಕಂಥ ನಿಶ್ಚಯ ಪೂಜೆಯಲ್ಲೇ ಗೊತ್ತಾಗ್ತಾನೆ ಅವನ ಪೂಜೆಯಲ್ಲಿ ಬೇಸರವಾಯಿತು ಅಂತ ಹೇಳಿದ್ರೆ ಅವನಿಗೆ ಬೇರೆಯಲ್ಲಿ ಯಾವಲ್ಲೋ ಆಸಕ್ತಿ ಇದೆ ಅಂತ ಅದು ನಿಶ್ಚಯ ದೃಢವಾಗಿ ಗೊತ್ತಾಗ್ತದೆ ಅವನ ಮನಸ್ಸಲ್ಲಿ ಸಿನಿಮಾ ಟ್ಯಾಚಸ್ ಕರಿತಾ ಇದೆ ಅಥವಾ ಬೇರೆ ಯಾವುದೋ ಸೀರಿಯಲ್ ಕರೀತಾರೆ ಅಥವಾ ಪಾರ್ಕ್ ಪಿಕ್ನಿಕ್ ಕರೀತಾ ಇದೆ ಅಂತ ಗೊತ್ತಾಗ್ತದೆ ಇದು ಹೊರಗಡೆ ಗೊತ್ತಾಗೋದಿಲ್ಲ ಅವನಿಗೆ ಗೊತ್ತಾಗ್ತದೆ ಹೊರಗಡೆ ಗೊತ್ತಾಗೂ ಬೇಕಾಗಿಲ್ಲ ಯಾಕಂದ್ರೆ ಇಲ್ಲಿ ಗೊತ್ತಾಗ ಸಾಧ್ಯವೂ ಇಲ್ಲ ಮನಸ್ಸಿನಲ್ಲಿ ಮಣಿಗೆದ್ರೆ ಆಗ ಆತ ಸರಿ ಮಾಡ್ಕೊಳ್ಬೇಕು ಓಹ್ ನಾವು ಅವನಿಯಲ್ಲಿ ಎಲ್ಲೋ ಹಿಂಚಿನ ಲೋಪ ಇದೆ ಇದಕ್ಕೆ ಕಾರಣ ಏನು ಇದು ಸರಿಪಡಿಸ್ಕೊಳ್ಳೋದು ಹೇಗೆ ಹೀಗೆ ತನ್ನೇ ಆತ ಪಾಠವನ್ನು ಕಲಿಯಬೇಕು ಸಾಧಕ ನಾನು ತನ್ನಿಂತಾನೆ ಪಾಠವನ್ನು ಕಲಿಯಬೇಕು ಇದನ್ನೇ ಹೇಳ್ತಾ ಇದ್ದಾರೆ ಪೂಜಾದಿಶು ಅನುರಾಗ ಮುಂದಿನ ಕಡಲಿ ನಾವು ಕಥಾದಿಶು ಇತಿ ಗರ್ಗ ಅಂದ್ರೆ ಏನು ಗರ್ತ ಯಾರು ಕಥಾದಿಷು ಅನುರಾಗ ಆ ಅನುರಾಗ ಪ್ರೀತಿ ಅಂತ ಹೇಳುದು ಅನಾಗ ಒಂದು ಶಬ್ದವೇ ಅನುರಾಗ ಅನುರಾಗ ಹೇಗೆ ಉತ್ಪಾದನೆ ಆಗ್ತದೆ ಅವಾಗ ವಿವಿಧ ಮುಖಗಳಿರುವುದು ಅನ್ನೋದನ್ನ ಮುಂದಿನಲ್ಲಿ ನಾವು ನೋಡೋಣ ಮುಂದಿನ ತರಲಿಕ್ಕೆ ಯಾವಾಗ ಇಪ್ಪತ್ತೊಂದು ಏನೂ ಇಲ್ಲ ಅಲ್ಲ ನಮ್ದು ಏನಿಲ್ಲ ನಮ್ದಿಲ್ಲ ಇಲ್ಲಿ ಅಂದ್ರೆ ಈ ಕಣಗಳ ಹಾಗೆ ಮುಂದಿನ ಶುಕ್ರವಾರ ಶುಕ್ರವಾರ ಮುಂದುವರಿಸೋಣ ಓಂ ಪೂರ್ಣಮೂರ್ ನಮಿ ರಂಪೂರ್ ನಮಃ ೂರ್ಣಸೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸಕೃಷ್ಣರ್ಪಣವಸ್ತು